ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾ ರಾಮಕೃಷ್ಣಾಯಿರಾಮಕೃಷ್ಣರ ಜೀವನದ ಕೆಲವು ಘಟನೆಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಇದ್ವಿ ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದ ನಾವು ಯಾವ ಪಾಠಗಳನ್ನು ಕಲಿಬಹುದು ಹೇಗೆ ಶ್ರೀರಾಮಕೃಷ್ಣರ ಕುರಿತು ಧ್ಯಾನ ಮಾಡಬಹುದು ಅನ್ನೋದನ್ನು ನಾವು ಆಲೋಚನೆ ಮಾಡ್ತಾ ಇದ್ವಿ ಹೋದ ವಾರ ಪ್ರವಚನದಲ್ಲಿ ಶ್ರೀರಾಮಕೃಷ್ಣರ ಜೊತೆ ಇದ್ದಂತಹ ಅವರ ನಿಕಟವರ್ತಿಗಳಾಗಿದ್ದಂತಹ ಅವರ ಆತ್ಮೀಯರಾಗಿದ್ದಂತಹ ಅವರ ಬಂಧುಗಳು ಅವರ ತಾಯಿ ಅಣ್ಣ ಇವರಗಳ ವರ್ತನೆ ಮತ್ತು ಶ್ರೀರಾಮಕೃಷ್ಣರ ಬಗ್ಗೆ ಅವರಿಗಿದ್ದಂತಹ ಶ್ರದ್ಧೆ ಇವುಗಳನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ವಿ ಶ್ರೀರಾಮಕೃಷ್ಣರ ತಾಯಿ ಚಂದ್ರಮಣಿ ದೇವಿ ಅತ್ಯಂತ ಸಮೀಪದಿಂದ ಶ್ರೀರಾಮಕೃಷ್ಣರನ್ನ ಕಂಡಂಥವ್ರು ಹುಟ್ಟಿನಿಂದ ಶ್ರೀರಾಮಕೃಷ್ಣನ್ನ ಬಲ್ಲಂಥವರು ಸಣ್ಣ ಮಗುವಿನಿಂದ ಶ್ರೀರಾಮಕೃಷ್ಣರ ಚೇಷ್ಟೆಗಳನ್ನು ಅವರಲ್ಲಾಗ್ತಾಯಿದ್ದಂಥ ನಾನಾ ಬದಲಾವಣೆಗಳನ್ನು ನೋಡಿ ಅವರನ್ನು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಪಾಪ ಭಾಳ ಕಷ್ಟಪಟ್ಟಿರಬೇಕು ಶ್ರೀರಾಮಕೃಷ್ಣರು ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಂಥವರು ಯಾವುದನ್ನೂ ಸಹಜವಾಗಿ ಒಪ್ಪಲಿಲ್ಲ ಭಿಕ್ಷೆ ಬೇಡುವಾಗ ಅವರ ಬ್ರಹ್ಮಚರ್ಯ ಉಪದೇಶವಾದಾಗ ಸಂಧ್ಯಾ ವಂದನೆ ಮಾಡುವ ಮುನ್ನ ಅಥವಾ ಪಾಠಶಾಲೆಗೆ ಹೋಗೋದಕ್ಕೆ ಅಂತ ಕಳಿಸ್ಕೊಟ್ಟಾಗ ಎಲ್ಲದರಲ್ಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದಂಥವ್ರು ಆದರೆ ಆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ತಾಯಿಗೆ ಅಶ್ರದ್ಧೆಯನ್ನು ತೋರಿಸಿ ಅಥವಾ ಅವ್ರಿಗೆ ನೋವನ್ನು ಮಾಡಬೇಕು ಅನ್ನೋದು ಯಾವುದೇ ಭಾವನೆ ಇರ್ತಿರಲಿಲ್ಲ ಅತ್ಯಂತ ಸಹಜವಾಗಿ ತಮ್ಮ ನಿಲುವನ್ನು ಸಾಧಿಸಿದಂಥವರು ಶ್ರೀರಾಮಕೃಷ್ಣರು ಸಮಾಜದ ಕಟ್ಟಳೆಗಳನ್ನು ಮೀರಿದ್ರು ಆದರೆ ಯಾರಿಗೂ ನೋವನ್ನು ಉಂಟು ಮಾಡ್ತಿರಲಿಲ್ಲ ನೀವು ನಮ್ಮ ಇತರ ಅವತಾರ ಪುರುಷರನ್ನು ನೋಡಿದಾಗ ಯಾರ್ಯಾರು ಈ ಸಮಾಜದ ಕಟ್ಟಳೆಗಳನ್ನು ಮೀರಿ ನಿಂತರೋ ಬುದ್ಧ ಇರಬಹುದು ಬಸವಣ್ಣ ಇರಬಹುದು ಅದರಿಂದ ನಂತರ ಬಂದಂಥ ಪ್ರತಿಕ್ರಿಯೆಗಳಲ್ಲಿ ನಮಗೆ ಗೊತ್ತಾಗತ್ತೆ ಎಷ್ಟೊಂದು ವ್ಯತ್ಯಾಸಗಳಾಯಿತು ಸಮಾಜದಲ್ಲಿ ಬೇರೆದೇ ಆದಂಥ ಒಂದು ಪಥ ಒಂದು ಪಂಥ ಪ್ರಾರಂಭ ಮಾಡುವಂಥ ಒಂದು ಸನ್ನಿವೇಶ ನಾವು ಕಾಣ್ತೇವೆ ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಯಾವುದನ್ನು ಕಡೆಗಾಣಿಸದೆ ತಮ್ಮದೇ ಆದಂತಹ ನಿಲುವನ್ನು ದಿಟ್ಟತನದಿಂದ ಸಾಧಿಸಿದ್ರು ಅದರ ಜೊತೆಗೆ ಯಾವುದು ಸರಿಯಾದ ಮಾರ್ಗ ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾರೆ ಈ ಸಮನ್ವಯ ಮತ್ತು ಅದರಲ್ಲಿ ಬರುವಂಥ ವ್ಯತಿರೇಕದ ಒಂದು ನಡತೆ ಎರಡನ್ನೂ ಎಷ್ಟು ಚೆನ್ನಾಗಿ ಅವರು ಹೊಂದಿಸ್ಕೊಂಡು ಹೋಗ್ತಾರೆ ಶ್ರೀರಾಮಕೃಷ್ಣರು ಅಂತಂದರೆ ಇದೊಂದು ಬಹಳ ಅದ್ಭುತವಾದಂಥ ಅವರ ಮನಸ್ಸು ಶ್ರೀರಾಮಕೃಷ್ಣರದು ಚಂದ್ರಮಣಿದೇವಿ ಶ್ರೀರಾಮಕೃಷ್ಣರನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದು ಶ್ರೀರಾಮಕೃಷ್ಣರಿಗೂ ಕೂಡ ಅವರ ಬಗ್ಗೆ ಬಹಳಷ್ಟು ಶ್ರದ್ಧೆ ಆದರೆ ಶ್ರೀರಾಮಕೃಷ್ಣರ ಈ ಬೇರೆ ಬೇರೆ ಅನುಭವಗಳು ಸಮಾಧಿ ಅನುಭವಗಳಿರಬಹುದು ಅಥವಾ ಅವರಲ್ಲಿ ಆಗ್ತಾಯಿದ್ದಂತಹ ಭಕ್ತಿಯ ಆವೇಶ ಇವೆಲ್ಲ ಚಂದ್ರಮಣಿ ದೇವಿಗೆ ಅರ್ಥ ಆಗ್ತಿರಲಿಲ್ಲ ಕೆಲವು ಬಾರಿ ಅರ್ಥ ಆಗ್ತಾಯಿತ್ತು ಕೆಲವು ಬಾರಿ ಅರ್ಥ ಆಗ್ತಾ ಇರಲಿಲ್ಲ ಸಹಜವಾದಂಥ ತಾಯ್ತನದ ಒಂದು ಭಾವನೆ ಆಕೆಯಲ್ಲಿ ತನ್ನ ಮಗು ತನ್ನ ಮಗನಿಗೆ ಏನಾದರೂ ಆಗ್ಬಿಡುತ್ತೇನೋ ಏನೋ ಭೂತ ಪಿಶಾಚಿ ಹಿಡ್ಕೊಂಡಿರ್ಬೋದು ಅನ್ನೋ ಒಂದು ಆತಂಕ ಕಳಕಳಿ ಆದ್ದರಿಂದ ಬೇರೆ ಬೇರೆ ಇವರನ್ನು ಕರೆಸಿ ಮಾಡಿ ಅವನಿಗೆ ಉಚ್ಚಾಟನೆ ಮಾಡಿಸುವಂಥದ್ದು ಅಥವಾ ಭೂತಗಳನ್ನು ಓಡಿಸುವಂಥ ಪ್ರಕ್ರಿಯೆಗಳನ್ನು ಕೂಡ ಆಕೆ ಮಾಡ್ತಾ ಇದ್ಲು ಆಗಾಗ ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರನ್ನ ಇವರು ಅವತಾರ ಪುರುಷರು ಅಥವಾ ಭಗವಂತನ ಕೃಪೆಯಿಂದ ಹುಟ್ಟಿದಂಥವನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಯಾವಾಗಲೂ ನೆನಪಿರ್ತಿರಲಿಲ್ಲ ಆಕೆಗೆ ಪಾಪ ಈ ಕಡೆ ಶಿವನ ದರ್ಶನವಾಗಿ ಶಿವನೇ ತನ್ನ ಹೊಟ್ಟೆನಲ್ಲಿ ಹೋಗಿದ್ದಾನೆ ಅಂತ ಆಕೆಯೇ ಹೇಳ್ತಾ ಇದ್ಲು ಜೊತೆಗೆ ತಂದೆ ಹೇಳಿದಂತಹ ವಿಚಾರ ಗೈಯಲ್ಲಿ ವಿಷ್ಣುವಿನ ಕೃಪೆಯಾಗಿತ್ತು ಇದೆಲ್ಲವೂ ಆಕೆಗೆ ನೆನಪಿತ್ತು ಆದರೂ ಕೂಡ ಕೆಲವು ಬಾರಿ ಶ್ರೀರಾಮಕೃಷ್ಣರು ಏನಾದರೂ ರೋಗ ಬಂದಿರಬಹುದೇನೋ ಏನಾದರೂ ತೊಂದರೆ ಆಗಿರಬಹುದೇನೋ ಬೇರೆ ಮಕ್ಕಳಂತೆ ಇವನು ವರ್ತಿಸೋದಿಲ್ಲವಲ್ಲ ಯಾತಕ್ಕೆ ಈ ಥರ ಮಾಡ್ತಾನೆ ಅನ್ನುವಂಥ ಒಂದು ಕಳಕಳಿ ಆತಂಕ ಕೂಡ ಒಮ್ಮೆ ತಾಯಿ ಶ್ರೀರಾಮಕೃಷ್ಣರಿಗೆ ಹೇಳಿದ್ರೆ ನೋಡು ನೀನು ಈ ಥರ ಏನೇನೋ ಆಗತ್ತೆ ನಿನ್ನ ಮೈಗೆ ಏನೇನೋ ಬದಲಾವಣೆ ಬಂದುಬಿಡುತ್ತೆ ನಿನ್ನ ಮೈಗೆ ನನ್ನನ್ನು ಯಾರು ನೋಡ್ಕೋತಾರೆ ವಯಸ್ಸಾದ ಮೇಲೆ ನಿನಗೆ ಈ ಥರ ಬೇರೆ ಬೇರೆ ಸ್ಥಿತಿಯಲ್ಲಿರ್ತೀಯ ನನ್ನನ್ನು ಯಾರು ನೋಡ್ಕೋತಾರೆ ವಯಸ್ಸಾದ ಮೇಲೆ ಅಂತ ಆತಂಕ ಪಡ್ತಾಳೆ ಆಗ ಶ್ರೀರಾಂಶ ಹೌದಮ್ಮ ನನಗೆ ಖಂಡಿತವಾಗಿ ಯಾವಾಗಲೂ ನಿನ್ನನ್ನು ನೋಡ್ಕೊಳ್ಳೋದು ಕಷ್ಟ ಆಗತ್ತೆ ಅಣ್ಣ ಇದ್ದಾನಲ್ಲ ಅವನು ನಿನ್ನನ್ನು ನೋಡ್ಕೋತಾನೆ ಅಥವಾ ರಾಮ್ಲಾಲ ಇದ್ದಾನೆ ಅಣ್ಣನ ಮಗ ನೀನು ಅವರನ್ನು ಹಿಡ್ಕೊಂಡಿರು ಗಟ್ಟಿಯಾಗಿ ಅವ್ರು ನೆನ್ನೆ ನೋಡ್ಕೋತಾರೆ ಅಂತ ಶ್ರೀರಾಮಕೃಷ್ಣರು ಸಂಜಾಯಿಸ್ತಾರೆ ಅವ್ರಿಗೆ ಅದರ ಪ್ರತಿನಿತ್ಯ ತಾಯಿಯನ್ನು ಹೋಗಿ ವಿಚಾರಿಸ್ಕೊಂಡವರು ಶ್ರೀರಾಮಕೃಷ್ಣರೇ ಕಡೆಗಾಲದಲ್ಲೂ ಕೂಡ ಅವರ ಬಳಿ ಇದ್ದು ಪ್ರಾರ್ಥನೆಯನ್ನು ಮಾಡಿ ಅವರ ಪ್ರಾಣ ಪಕ್ಷಿ ಹೋಗುವಾಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಾನ್ನಿಧ್ಯದಲ್ಲಿ ಇದ್ದು ಮಾಡಿ ಅವರಿಗೆ ಮೋಕ್ಷವನ್ನು ದಯಪಾಲಿಸಿದಂಥವ್ರು ಶ್ರೀರಾಮಕೃಷ್ಣರು ತಾಯಿಯ ಪಾದವನ್ನು ಹಿಡ್ಕೊಂಡು ಅಳುತ್ತಾರೆ ಅಮ್ಮ ಎಂಥ ಮಗನನ್ನು ನೀನು ಹಡ್ದಿದ್ದೀಯಾ ಅಂತ ನಿನಗೆ ಗೊತ್ತಾಯ್ತೋ ಗೊತ್ತಾಗಲಿಲ್ವೋ ಎಂಥ ಪುಣ್ಯವಂತಿನೇನು ಅಂತ ಅವರ ಪಾದನ್ನು ಹಿಡ್ಕೊಂಡು ಆಡ್ತಾರೆ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರು ಕಮಾರ್ಪುಕ್ಕರ್ಗೆ ಬಂದಾಗಲ್ಲೆಲ್ಲ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು ದಕ್ಷಿಣೇಶ್ವರದಲ್ಲಿ ಅವರು ಇದ್ದಾಗಲೂ ಕೂಡ ಸಮಸ್ಯೆಗಳಿರ್ತಾಯಿದ್ವು ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಂಥ ನೌಕರರು ಕೆಲಸದವರು ಅಥವಾ ಮ್ಯಾನೇಜರ್ ಆಗಲಿ ಉಳಿದಂಥ ಅಧಿಕಾರಿಗಳು ಅವ್ರ ಜೊತೆ ಕೂಡ ಕೆಲವು ಸತಿ ಶ್ರೀರಾಮಕೃಷ್ಣರನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇತ್ತು ಕಮರ್ಪುಕ್ರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದ್ವು ಎಂಥ ಸಮಸ್ಯೆ ಅಂತಂದರೆ ಶ್ರೀರಾಮಕೃಷ್ಣರು ಈ ಜಾತಿ ಪದ್ಧತಿ ಇವುಗಳನ್ನೆಲ್ಲ ಒಪ್ಕೋತಾ ಇರಲಿಲ್ಲ ಯಾರು ಭಕ್ತಿಯಿಂದ ಕರೆದ್ರು ಯಾರು ಶ್ರದ್ಧೆಯಿಂದ ಕರೆದ್ರೂ ಕೂಡ ತಮ್ಮ ಬಾಲ್ಯದ ಸ್ನೇಹಿತರು ಇರಬಹುದು ಅವ್ರ ಮನೆಗಳಿಗೆ ಹೋಗಿ ತಿನ್ಬಿಡೋರು ಹೋಗ್ಬಿಡೋರು ಆತ್ಮೀಯವಾಗಿ ಅವ್ರ ಮನೆಗಳಿಗೆ ಹೋಗೋರು ಗುಡಿಸಲುಗಳಿಗೆ ಹೋಗೋರು ಮಾಡೋರು ಕೂತ್ಕೊಳ್ಳೋರು ಮಾಡೋರು ತಿನ್ನೋರು ಇದು ಹಳ್ಳಿಯಲ್ಲಿ ಇದೆಲ್ಲ ಬಹಳ ಏನು ಹೇಳೋದು ಒಂದು ಪ್ರತಿಭಟನೆ ಥರ ಇವರು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದಂಥವರು ಕೀಡು ಜಾತಿಯವ್ರ ಮನೆಗಳಲ್ಲಿ ಹೋಗಿ ತಿನ್ನೋದು ಅಂತಂದರೆ ಅದೊಂದು ದೊಡ್ಡ ಒಂದು ಸುದ್ದಿ ಆಗಿನ ಕಾಲದಲ್ಲಿ ಆದರೆ ಶ್ರೀರಾಮಕೃಷ್ಣರು ಅದೆಲ್ಲ ಬೇಕಾಗಿರಲಿಲ್ಲ ಅವರು ಅದನ್ನೆಲ್ಲ ಗಮನಿಸ್ತಾನೇ ಇರಲಿಲ್ಲ ಯಾರು ಆತ್ಮೀಯರು ಯಾರು ಅವರನ್ನು ಶ್ರದ್ಧೆಯಿಂದ ನೋಡ್ತಾಯಿದ್ರು ತಮ್ಮವರು ಅಂತ ಯಾರನ್ನು ಪರಿಗಣಿಸ್ತಾ ಇದ್ದರು ಅವರ ಬಳಿ ಯಾವುದೇ ಒಂದು ಸಂಕೋಚ ಇರ್ತಿರಲಿಲ್ಲ ಶ್ರೀರಾಮಕೃಷ್ಣರಿಗೆ ಹಾಗೆಯೇ ಶ್ರೀರಾಮಕೃಷ್ಣರು ಹೋದಾಗಲೆಲ್ಲ ಅವರ ಅಣ್ಣಂದರಿಗೆ ರಾಮ್ಲಾಲ್ ತಂದೆ ರಾಮೇಶ್ವರ ಇವರಿಗೆಲ್ಲ ಬಹಳಷ್ಟು ಭಯ ಎಲ್ಲಿ ನಮ್ಮನ್ನು ಕೂಡ ಈ ಥರ ರಾಮಕೃಷ್ಣರು ನಡ್ಕೊಂಡ್ರೆ ನಮಗೂ ಕೂಡ ಎಲ್ಲಿ ಬಹಿಷ್ಕಾರ ಹಾಕ್ಬಿಡುತ್ತೋ ಹಳ್ಳಿ ನಮ್ಮ ಮೇಲೆ ಎಲ್ಲಿ ಜನ ಆಪಾದನೆಯನ್ನು ಹೊರಿಸ್ತಾರೋ ಈ ಥರ ಇವರೆಲ್ಲ ಜಾತಿ ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಮಾಡೋದಿಲ್ಲ ಅಂತ ಮುಂದೆ ಮನೆಯಲ್ಲಿ ಮದುವೆ ಗಿದ್ವೆ ಆಗಬೇಕು ಅಂತಂದರೆ ಎಲ್ಲರಿಗೂ ಸಮಸ್ಯೆ ಆಗ್ಬಿಡುತ್ತೆ ಈ ಮನೆಯವರು ಈ ಥರನಪ್ಪ ಜಾತಿ ಪದ್ಧತಿ ಎಲ್ಲ ಇಲ್ಲ ಇವರಿಗೆ ಇವರೆಲ್ಲ ಭ್ರಷ್ಟರು ಅಂತ ಹೇಳಿ ನಮ್ಮ ಮಕ್ಕಳು ಮದುವೆಯೆಲ್ಲ ಎಲ್ಲಾಗುತ್ತೆ ಅಂತ ಯೋಚನೆ ಅವರಿಗೆ ಅಷ್ಟೊಂದು ಮುಂದಾಲೋಚನೆ ದೂರಾಲೋಚನೆ ದುರಾಲೋಚನೆ ಏನಾದರೂ ಹೇಳಿ ಈ ಥರ ಎಲ್ಲ ಆಗ ರಾಮ್ಲಾಲ್ ಹೇಳ್ತಾ ಇದ್ದ ಶ್ರೀರಾಮಕೃಷ್ಣ ನೋಡು ನೋಡು ನೀನು ಈ ಥರ ಎಲ್ಲ ಹೋಗಿ ಅಲ್ಲಿಯಲ್ಲಿ ತಿಂದರೆ ಮಾಡಿದ್ರೆ ನಿನ್ನ ಮಕ್ಕಳ ಮದುವೆ ಎಲ್ಲಾಗತ್ತೆ ಈ ಥರ ಶ್ರೀರಾಮಕೃಷ್ಣ ಥೂ ಏನು ನೀನು ವೇದಾಂತ ಮಾತಾಡ್ತೀಯಾ ಭಾಗವತ ಓದ್ತೀಯಾ ಇಲ್ಲ ನನಗೆ ಮಕ್ಕಳು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀಯ ಎಂಥ ಸಣ್ಣ ಮನಸ್ಸು ನಿಂದು ಅಂತ ಶ್ರೀರಾಮಕೃಷ್ಣರು ಬೈಯೋರು ರಾಮ್ಲಾಲ್ನಿಗೆ ಹಲದಾರಿ ಶ್ರೀರಾಮಕೃಷ್ಣರ ಸಂಬಂಧಿ ಬಹಳ ದೊಡ್ಡ ಪಂಡಿತ ನಿಮಗಿದಾಗಲೇ ಒಂದು ಸತಿ ಹೇಳಿದ್ದೀನಿ ಇದನ್ನು ಇದರ ಬಗ್ಗೆ ಶ್ರೀರಾಮಕೃಷ್ಣರ ಜೊತೆ ಅವನು ಕೂಡ ದಕ್ಷಿಣೇಶ್ವರದಲ್ಲಿ ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಬಹಳ ದೊಡ್ಡ ಪಂಡಿತ ಭಾಗವತವನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದ ಅವನು ಶ್ರೀರಾಮಕೃಷ್ಣರನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ದ ಕೆಲವೊಮ್ಮೆ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಅರತು ಅವರಿಗೆ ಬಹಳಷ್ಟು ಶ್ರದ್ಧೆಯನ್ನು ತೋರಿಸಿ ಮಾಡಿ ಮಾವ ನೀನು ಬಹಳ ದೊಡ್ಡ ಸಾಧಕ ನೀನು ಅಸಾಧ್ಯವಾದಂಥ ಶಕ್ತಿಯಿಂದ ಹುಟ್ಟಿದ್ದೀಯಾ ಅಂತೆಲ್ಲ ಕೆಲವು ಸತಿ ಹೊಗಳ್ತಾ ಇದ್ದ ಪೂಜೆಯನ್ನು ಕೂಡ ಮಾಡ್ತಾ ಇದ್ದ ಕೆಲವು ಸತಿ ಕಾಲಿಗೆ ಪುಷ್ಪವನ್ನೆಲ್ಲ ಹಾಕಿ ಅರ್ಚನೆಯನ್ನು ಮಾಡ್ತಾ ಇದ್ದ ನೀನು ಯಾರು ಅಂತ ನನಗೆ ಗೊತ್ತು ನೀನು ನನ್ನನ್ನು ಈಗ ದೂರ ಇಡೋದಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಮರೆಮಾಚೋದಕ್ಕಾಗೋದಿಲ್ಲ ಅಂತೆಲ್ಲ ಕೆಲವು ಸತಿ ಹೇಳ್ಕೊತಾ ಇದ್ದ ಆದರೆ ಕೆಲವು ಸತಿ ಅವನಿಗೂ ಸಂದೇಹ ಬಂದ್ಬಿಡೋದು ಹಲದಾರಿಗೆ ಒಮ್ಮೆ ಶ್ರೀರಾಮಕೃಷ್ಣರು ಹಲಧಾರಿನ ಹೋಗಿ ಕೇಳ್ತಾರೆ ಇವರು ಸುಮ್ಮನೆ ಇರ್ತಿರಲಿಲ್ಲ ಇವರು ಬೇಕು ಅಂತ ಚುಚ್ಚಿ ಚುಚ್ಚಿ ನೋಡೋರು ಇವರಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಅಂಥದ್ದು ಶ್ರೀರಾಮಕೃಷ್ಣರ ಸ್ವಭಾವ ಬೇಕು ಅಂತ ಪರೀಕ್ಷೆ ಮಾಡಿ ನೋಡೋದು ಅವ್ರ ಸ್ವಭಾವ ಅಥವಾ ಸಂಪೂರ್ಣ ಶ್ರದ್ಧೆ ಇದೆಯಾ ಇಲ್ವಾ ಅಂತ ನೋಡುವಂಥ ಒಂದು ಪರೀಕ್ಷೆ ಇವರದು ಶ್ರೀರಾಮಕೃಷ್ಣರು ಹೋಗಿ ಹಲಧಾರಿನ ಕೇಳ್ತಾರೆ ನೋಡು ಇವತ್ತು ಪೂರ್ಣಿಮೆನ ಅಂತ ನನಗೆ ಸಂದೇಹ ಇದೆ ಅಮಾವಾಸ್ಯ ದಿವಸ ಹೋಗಿ ಇವತ್ತು ಪೂರ್ಣಿಮೆನ ಅಂತ ಕೇಳ್ತಾ ಇದ್ದಾರೆ ಹಲದಾರೆ ಅಯ್ಯಯ್ಯೋ ಕಲಿಕಾಲ ಎಂಥ ಕಲಿಕಾಲ ಬಂತಪ್ಪ ಪೂರ್ಣಿಮೆ ಯಾವುದು ಅಮಾವಾಸ್ಯ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈ ಮನುಷ್ಯಂಗೆ ಈ ಮನುಷ್ಯನ ಹತ್ರ ಬಂದು ಪಂಡಿತರೆಲ್ಲ ಕೂತ್ಕೊಂಡು ಕೇಶವಚಂದ್ರ ಸೇನೆಲ್ಲ ಬಂದು ಕೂತ್ಕೊಂಡು ಇವ್ರು ಹೇಳೋದನ್ನು ಕೇಳ್ತಾರಲ್ಲ ಎಂಥ ಮುಟ್ಟಾಳರು ಈ ಕಲಕತ್ತೆ ಜನರು ಈ ಮನುಷ್ಯನ ಹತ್ರ ಹೋಗಿ ಬಂದು ಕೂತ್ಕೊತಾರಲ್ಲ ಅಂತ ಅವನು ಪಶ್ಚಾತ್ತಾಪ ಪಡ್ತಾನೆ ಶ್ರೀರಾಮಕೃಷ್ಣ ಹೇಳ್ತಾರೆ ಆಮೇಲೆ ನೋಡು ಶಾಸ್ತ್ರದಲ್ಲಿ ಹೇಳಿದೆ ಯಾರಿಗೆ ಈ ಥರ ಭಗವಂತನಲ್ಲಿ ಅನುಭವ ಉಂಟಾಗಿದೆಯೋ ಭಗವಂತನ ಅನುಭವ ಆಗಿದೆಯೋ ಯಾರು ಈ ಥರ ಸ್ಥಿತಪ್ರಜ್ಞರು ಅವರಿಗೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ ಈ ಇಹಲೋಕದ ಬಗ್ಗೆನೇ ಅವರಿಗೆ ಸಂಪೂರ್ಣವಾದಂಥ ಬೇರೆಯಾದಂಥ ಒಂದು ದೃಷ್ಟಿ ಇರುವಾಗ ಯಾವುದು ಪೂರ್ಣಿಮೆ ಯಾವುದು ಹಗಲು ರಾತ್ರಿ ಹನುಮಂತನವಸ್ಥೆ ಹೇಳ್ತಾರೆ ಶಾಸ್ತ್ರದಲ್ಲಿ ಬರುತ್ತೆ ಪುರಾಣಗಳಲ್ಲಿ ಬರುತ್ತೆ ಹನುಮಂತನಿಗೆ ಯಾವ್ದು ಹಗಲು ಯಾವ್ದು ರಾತ್ರಿ ಏನೂ ಇಲ್ಲ ಕೇವಲ ರಾಮನ ಧ್ಯಾನ ಅದೊಂದು ಬಿಟ್ಟು ಬೇರೆ ಏನೂ ಇಲ್ಲ ಹಾಗೆ ಸಂಪೂರ್ಣವಾಗಿ ಮನಸ್ಸು ಭಗವಂತನಲ್ಲಿ ಇರೋರಿಗೆ ಇವತ್ತು ಪೂರ್ಣಿಮೆನ ಅಮಾವಾಸ್ಯನ ಏನಾಗಬೇಕಾದ್ರಿಂದ ಪ್ರತಿ ಕ್ಷಣವೂ ಕೇವಲ ಮನಸ್ಸು ಭಗವಂತನಲ್ಲೇ ಇರೋದರಿಂದ ಇದೆಲ್ಲ ಅವರ ಗಣನೆಯಲ್ಲಿ ಇರೋದಿಲ್ಲ ಹಾಗೆ ಶ್ರೀರಾಮಶರ್ ನೋಡು ನಾನು ಈ ಥರ ಕೇಳಿದಾಗ ಅವನು ಈ ಥರ ಹೇಳಿದ್ದ ಹಲದಾರಿ ಈ ವ್ಯಕ್ತಿ ಹತ್ರ ಬಂದು ಇವರೆಲ್ಲ ಕೂತ್ಕೊಂಡು ಕೇಳ್ತಾರಲ್ಲಪ್ಪ ಎಂಥ ಕಲಿಕಾಲ ಬಂತು ಅಂತ ಕಾಲಧಾರಿ ಹೇಳ್ತಾನೆ ಒಮ್ಮೆ ಶ್ರೀರಾಮಕೃಷ್ಣರು ಅಲ್ಲಿ ದೇವಸ್ಥಾನದಲ್ಲಿ ನೀವು ದಕ್ಷಿಣೇಶ್ವರಕ್ಕೆ ಹೋಗಿದ್ರೆ ನಿಮಗೆ ಜ್ಞಾಪಕ ಇರುತ್ತೆ ಕಾಳಿಯ ದೇವಸ್ಥಾನ ಇದೆ ಈ ಪಕ್ಕದಲ್ಲಿ ರಾಧಾಕಾಂತನ ದೇವಸ್ಥಾನ ಇದೆ ಹಿಂದ್ಗಡೆ ಒಂದು ದೊಡ್ಡ ಪಡಸಾಲೆ ಇದೆ ಆ ಮೆಟ್ಲುಗಳು ಇದೆ ಆ ಮೆಟ್ಲನ್ನು ಹತ್ಕೊಂಡು ನೀವು ಕಾಳಿಯ ದೇವಸ್ಥಾನಕ್ಕೆ ಬರ್ತೀರಾ ಆ ಉದ್ದದ ಒಂದು ವೆರಾಂಡ ಕಾಣುತ್ತೆ ನಾಲ್ಕು ಕಡೆ ವೆರಾಂಡ್ಗಳಿವೆ ಮುಂದಗಡೆ ಕಾಳಿಯ ದೇವಸ್ಥಾನದ ಮುಂದಗಡೆ ಒಂದು ದೊಡ್ಡ ಒಂದು ಪ್ರೇಯರ್ ಹಾಲ್ ಥರ ಇದೆ ಅದರ ಆ ಕಡೆ ನಿಮಗೆ ಆಫೀಸ್ ಬಿಲ್ಡಿಂಗ್ ಎಲ್ಲ ಬರುತ್ತೆ ಆಫೀಸ್ಗಳೆಲ್ಲ ಇದೆ ಆ ಹಿಂದ್ಗಡೆ ಇರುವಂಥ ಪಡಸಾಲೆಯಲ್ಲಿ ಈ ಭಕ್ತರನ್ನು ಕೂಡಿಸಿ ಊಟ ಹಾಕುವಂಥದ್ದು ಇತ್ತು ಆಗಿನ ಕಾಲದಲ್ಲಿ ಯಾರೇ ದೇವಸ್ಥಾನಕ್ಕೆ ಬಂದರೂ ಭಿಕ್ಷುಕರು ಅವ್ರನ್ನೆಲ್ಲ ಕೂಡಿಸಿ ಊಟ ಹಾಕೋರು ಬೇರೆ ಬೇರೆ ಕಡೆ ಕೂಡಿಸಿ ಊಟ ಹಾಕೋರು ಬ್ರಾಹ್ಮಣರಿಗೊಂದು ಕಡೆ ಆ ಪೂಜಾರಿಗಳಿಗೊಂದು ಕಡೆ ಮತ್ತು ಈ ಭಿಕ್ಷಕರಿಗೆಲ್ಲ ಒಂದು ಈ ಥರ ವ್ಯವಸ್ಥೆ ಇತ್ತು ಆಗ ಬಂದವರಿಗೆಲ್ಲ ಊಟ ಸಿಗ್ತಾ ಇತ್ತು ಹಾಗೆ ಈ ಭಿಕ್ಷುಕರು ಇವರೆಲ್ಲ ಕೂತ್ಕೊಂಡು ಊಟ ಮಾಡುವಂತಹ ಸ್ಥಳಕ್ಕೆ ಶ್ರೀರಾಮಕೃಷ್ಣ ಒಂದು ದಿವಸ ಹೋಗಿ ಅವರು ತಿಂದಂತಹ ಆ ಎಂಜಲು ಎಲೆ ಅದನ್ನೆಲ್ಲ ತೆಗೀತಾ ಅದನ್ನು ತಲೆಗೆ ಮುಟ್ಟಿಸ್ಕೋತಾರೆ ಬಾಯಿ ಮುಟ್ಟಿಸ್ಕೋತಾರೆ ಈ ಥರ ತಮ್ಮ ಜಾತಿ ಭೇದವನ್ನು ತೆಗೆದುಹಾಕಬೇಕು ಆಮೇಲೆ ಗಾಳಿಯ ಭಕ್ತರು ಅಂತಂದರೆ ಅವರು ಉಚ್ಚ ಜಾತಿಯವರು ಅವ್ರಿಗೂ ನನಗೂ ಯಾವುದೇ ತಾರತಮ್ಯ ಇಲ್ಲ ಅನ್ನುವಂಥ ಭಾವನೆ ಅವ್ರು ಹಾಗೆ ಮಾಡ್ತಾ ಈ ಹಲದಾರಿ ನೋಡ್ಬಿಡ್ತಾನೆ ಅಯ್ಯೋ ಮಾವ ಏನು ಮಾಡ್ತಾ ಇದೆಯಾ ನೀನು ಜಾತಿ ಹೋಯಿತು ನಿನ್ನ ಜಾತಿ ಹೋಯಿತು ಈ ಥರ ನೀನು ಮಾಡ್ತಾ ಇದೆಯಲ್ಲ ಭಿಕ್ಷುಕರದ್ದು ಅವ್ರದು ಅಂತ್ಯಜರು ಅವರ ಎಲೆಯನ್ನು ನೀನು ಬಾಯಿ ಮುಟ್ಟಿಸ್ಕೋತಾಯಿದ್ದೆ ನಿನ್ನ ಜಾತಿ ಹೋಯ್ತು ಅಂತೆಲ್ಲ ಕೂಗಾಡೋದಕ್ಕೆ ಶುರು ಮಾಡ್ತಾನೆ ಶ್ರೀರಾಮಕೃಷ್ಣ ಹೇಳ್ತಾನೆ ನೋಡು ಈ ಪ್ರಪಂಚವೇ ನಶ್ವರ ಅಂತ ಗೊತ್ತಿರೋವಂಥ ನನಗೆ ಈ ಜಾತಿ ಇವೆಲ್ಲ ಎಲ್ಲಿಂದ ಬಂತು ಅಂತ ಶ್ರೀರಾಮಕೃಷ್ಣ ಅವನಿಗೆ ಹೇಳ್ತಾನೆ ಅವನಿಗೆ ಅರ್ಥ ಆಗುವಂಥ ಮನಸ್ಸು ಇರಬೇಕಲ್ಲ ಅದನ್ನು ಹಲದಾರಿ ಕೆಲವು ಸತಿ ಶ್ರೀರಾಮಕೃಷ್ಣ ಬಗ್ಗೆ ನಾನು ಆಗಲೇ ಹೇಳಿದಂತೆ ಬಹಳಷ್ಟು ಶ್ರದ್ಧೆಯನ್ನು ತೋರಿಸ್ಬಿಡ್ತಾ ಇದ್ದ ಮಾವ ನೀನು ಅವತಾರ ಪುರುಷ ಅಂತೆಲ್ಲ ಹೇಳ್ತಿದ್ದ ಮತ್ತು ಮರುಕ್ಷಣದಲ್ಲೇ ಅವನು ನೀನು ಮುಟ್ಟಾಳ ಅಂತ ಕೂಡ ಬೈತಿತ್ತ ಶ್ರೀರಾಮಕೃಷ್ಣರು ಅವನು ಭಾಗವತವನ್ನು ಅದನ್ನು ವ್ಯಾಖ್ಯಾನ ಮಾಡುವಾಗ ಉಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡುವಾಗ ಭಗವದ್ಗೀತೆಯನ್ನು ಕೂತ್ಕೊಂಡು ವ್ಯಾಖ್ಯಾನ ಮಾಡುವಾಗ ಪೂಜೆಯನ್ನು ಮಾಡಿದ ನಂತರ ರಾಧಾಕಾಂತನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದರು ಹಲದಾರಿ ಮಾಡಿ ಈ ಕಡೆ ಆ ನಟಮಂದಿರ್ ಅಂತಿದೆಯಲ್ಲ ದೇವಸ್ಥಾನದ ಮುಂದಗಡೆ ಕಾಳಿ ದೇವಸ್ಥಾನದ ಮುಂದಗಡೆ ಇರುವಂಥ ಜಾಂಗ ಪ್ರಾಂಗಣದಲ್ಲಿ ಕೂತ್ಕೊಂಡು ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಬರುವಂಥ ಭಕ್ತರಿಗೆ ಪ್ರವಚನವನ್ನು ಮಾಡ್ತಾ ಇದ್ದ ಭಾಗವತ ಇರಬಹುದು ಉಪನಿಷತ್ತುಗಳನ್ನು ಪಾಂಡಿತ್ಯ ಇತ್ತು ಅದನ್ನು ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತಾ ಇದ್ದಕ್ಕ ಒಂದಷ್ಟು ಜನ ಭಕ್ತರು ಬಂದು ಕೂತ್ಕೊಂಡು ಕೇಳೋರು ಅವರ ಮಾತುಗಳನ್ನು ಆಗ ನಾನು ಪಂಡಿತ ನಾನು ಬಹಳ ತಿಳಿದವನು ಅನ್ನುವಂಥ ಒಂದು ಅಹಂಕಾರ ಅವರಲ್ಲಿರ್ತಾ ಇತ್ತು ಫಲಧಾರಿಗೆ ಆದ್ದರಿಂದ ತಾನೇ ದೊಡ್ಡವನಂತ ತೋರಿಸ್ಕೊಳುವಂಥ ಒಂದು ಭಾವನೆ ಕೂಡ ಸ್ವಾಭಾವಿಕವಾಗಿ ಬಂದುಬಿಡೋದು ಅವನು ಹಾಗೆ ವ್ಯಾಖ್ಯಾನ ಮಾಡ್ತಿರೋ ಶ್ರೀರಾಮಕೃಷ್ಣ ಕೆಲವು ಸತಿ ಅಲ್ಲಿ ಬರೋರು ಬಂದು ಕೂತ್ಕೊಂಡು ಏನು ಹೇಳ್ತಾ ಇದ್ದಾನೆ ಅಂತ ಕೇಳೋರು ಅವನು ಯಾವುದಾದ್ರೂ ಅನುಭೂತಿಯ ಕಥೆ ಹೇಳುವಾಗ ಬ್ರಹ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳುವಾಗ ಇಂಥ ವಿಚಾರಗಳನ್ನು ಹೇಳುವಾಗ ಸಮಾಧಿಯ ಬಗ್ಗೆ ಅದು ಇದು ಹೇಳುವಾಗ ಶ್ರೀರಾಮಕೃಷ್ಣ ಜೋರಾಗಿ ನೋಡು ನೋಡು ಆ ಅನುಭವ ನನಗಾಗಿದೆ ಅಂತ ಹೇಳೋರು ಅಯ್ಯೋ ಮುಟ್ಟಾಳ ಸುಮ್ಮನೆ ಕೂತ್ಕೊ ಅಂತೋರು ಇದೆಲ್ಲ ಅನುಭವ ನಿನಗಾಗಿದೆಯಾ ಅಂತ ಬೈಯೋನು ಹಲಧಾರಿ ಕೋಪ ಬಂದ್ಬಿಡೋದು ಹಳದಾರಿಗೆ ಆಗ ಶ್ರೀರಾಮಕೃಷ್ಣ ಹಾಪಿಸೋರು ನೋಡು ಈಗ ತಾನೇ ನೀನು ಒಂದು ಅರ್ಧ ಗಂಟೆ ಮುಂಚೆ ಹೇಳಿದೆ ನಾನು ಅವತಾರ ಪುರುಷ ಹೇಗೆ ಈಗ ಈ ಥರ ನನ್ನ ಬೈತಾಯಿದೆಯಲ್ಲ ಅಂತ ಶ್ರೀರಾಮಕೃಷ್ಣರು ಛೇಡಿಸೋರು ಏನೇ ಆಗಲಿ ಒಂದು ಸತಿ ಶ್ರೀರಾಮಕೃಷ್ಣರು ಅಲ್ಲಿ ಕಾಳಿಯ ದೇವಸ್ಥಾನದಲ್ಲಿ ಕಾಳಿ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾರೆ ನೋಡು ಹಳದಾರಿ ಹೇಳಿ ಹಲದಾರಿ ಹೇಳ್ತಾನೆ ಈ ಥರ ನನಗೆ ಭ್ರಮೆ ಆಗಿದೆ ಅಂತ ನೀನು ಕಾಳಿಯ ಬಗ್ಗೆ ಹಲದಾರಿ ಒಂದು ಸತಿ ಹೇಳಿಬಿಡ್ತಾನೆ ಕಾಳಿ ಈ ಥರ ಕ್ಷುದ್ರ ದೇವತೆ ಅವಳು ಧ್ವಂಸ ಮಾಡುವಂಥವಳು ವಿನಾಶಕಾರಿಯವಳು ಅವಳು ಚಿನ್ಮಯಿ ಅಲ್ಲ ಹಾಗೆ ಹೇಗೆ ಅಂತೆಲ್ಲ ಅದು ದೇವಿ ಶಕ್ತಿ ಅಲ್ಲ ಅದು ಹಾಗೆ ಹೇಗೆ ಹಲದಾರಿ ಕಮೆಂಟ್ ಮಾಡ್ತಾನೆ ಕಾಳಿಯ ಬಗ್ಗೆ ಆಗ ಶ್ರೀರಾಕ್ಷರು ಬಹಳ ನೋವುಂಟಾಗತ್ತೆ ನಾನು ಆರಾ ಆರಾಧನೆ ಮಾಡುವಂಥ ನನ್ನ ಇಷ್ಟ ದೇವತೆ ಆದಂಥ ಕಾಳಿಯ ಬಗ್ಗೆ ಈ ಥರ ಏನು ಮಾತಾಡ್ಬಿಟ್ಟನಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ ಸೀದಾ ತಾಯಿ ಹತ್ರ ಹೋಗಿ ಅಮ್ಮ ಹಲದಾರಿ ಈ ಥರ ಹೇಳ್ತಾನೆ ಇದು ಸತ್ಯ ನಾನು ನಿನ್ನ ನಿಜ ರೂಪ ಏನು ಅಂತ ನನಗೆ ತೋರಿಸು ಅಂತ ಕಾಳಿಯನ್ನು ಪ್ರಾರ್ಥನೆ ಮಾಡ್ಕೋತಾರೆ ಆಗ ಕಾಳಿ ಶ್ರೀರಾಮಕೃಷ್ಣ ದರ್ಶನವನ್ನು ಕೊಟ್ಟು ಇಲ್ಲ ಇಲ್ಲ ಅವನು ಹೇಳಿದ್ದು ತಪ್ಪು ನಾನು ಈ ಥರ ಅಂತ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾಳೆ ನೋಡಿ ಕಾಳಿಗೂ ಪಾಪ ಬಂದು ಬಂದು ಆಗಾಗ ಪ್ರೂವ್ ಮಾಡ್ಕೋಬೇಕು ಶ್ರೀರಾಮಕೃಷ್ಣ ಬಳಿಗೆ ತನ್ನ ನಿಜ ಸ್ವರೂಪ ಯಶ್ವತಿ ದರ್ಶನ ಆಗಿದೆ ಆದರೂ ಶ್ರೀರಾಮಕೃಷ್ಣಗೆ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಈ ಥರ ಎಲ್ಲ ಶ್ರೀರಾಮಕೃಷ್ಣರ ತಕ್ಷಣ ಹಲಧಾರಿಗೆ ಬರ್ತಾ ಹಲಧಾರಿ ಹತ್ರ ಬರ್ತಾನವನು ರಾಧಾಕಾಂತ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾನೆ ಅವನು ಹೆಗಲ್ ಮೇಲೆ ಹತ್ತು ಕೂತ್ಕೋತಾರೆ ನೋಡು ನನಗೆ ತಾಯಿ ಹೇಳಿದಾಳೆ ಅವಳು ಚಿನ್ಮಯಿ ಅಂತ ಅವಳು ಸತ್ವ ಸ್ವರೂಪಳು ತಮಸ್ಸಲ್ಲ ಅಂತ ಹೇಳಿ ಅವನು ಹೆಗಲ ಮೇಲೆ ಕೂತ್ಕೊಂಡು ಅವನು ಹೊಡಿತಾ ಹೊಡಿತಾ ಹೇಳ್ತಾರೆ ನೀನು ಹೇಳಿದ್ದು ತಪ್ಪೋ ನಿನಗೇನೂ ಗೊತ್ತಿಲ್ಲ ದೇವಿ ಬಗ್ಗೆ ಅಂತ ಆದರೆ ಶ್ರೀರಾಮಕೃಷ್ಣರ ಆ ಶಕ್ತಿ ಅಂದರೆ ಆಗ ಕಾಳಿಯ ದರ್ಶನವನ್ನು ಮಾಡಿಕೊಂಡು ಬಂದಿರೋದು ಹಾಗೆ ಕೂತ್ಕೊಂಡಾಗ ಶ್ರೀರಾಮಕೃಷ್ಣರ ಶಕ್ತಿ ಸಂಚಾರವಾಗುತ್ತೆ ಅವನಲ್ಲಿ ಅವನಿಗೆ ಸಂಪೂರ್ಣ ಕಾಳಿಯ ಅನುಭೂತಿ ಉಂಟಾಗುತ್ತೆ ಶ್ರೀರಾಮಕೃಷ್ಣರ ದಿವ್ಯತೆಯ ಬಗ್ಗೆ ಅವನಿಗೆ ಸಂಪೂರ್ಣ ಶ್ರದ್ಧೆ ಬರುತ್ತೆ ತಕ್ಷಣ ಅವನು ತನ್ನ ಬಾಳಿ ಇದ್ದಂಥ ಪುಷ್ಪ ಚಂದನದಿಂದ ಪೂಜೆಯನ್ನು ಮಾಡ್ತಾನೆ ಶ್ರೀರಾಮಕೃಷ್ಣರಿಗೆ ಹೌದು ಮಾವಾನಿ ಹೇಳ್ತಾ ಇರೋದು ಸರಿ ಕಾಳಿ ಸತ್ವ ಸ್ವರೂಪಗಳು ಅಂತ ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಶ್ರೀರಾಮಕೃಷ್ಣರ ಬಳಿ ಶ್ರೀರಾಮಕೃಷ್ಣರ ಇದ್ದಂತಹ ದೇವಸ್ಥಾನದ ಮೇಲ್ವಿಚಾರಕರಾದಂತಹ ಮಥುರನಾಥ ರಾಣಿ ರಾಸಮಣಿ ಅದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ರಾಣಿ ರಾಸಮಣಿಗೆ ಶ್ರೀರಾಮಕೃಷ್ಣ ಹೊಡೆದದ್ದು ಇವೆಲ್ಲ ಘಟನೆಗಳು ಬಹಳ ಪ್ರಸಿದ್ಧ ಮಥುರನಾಥ ಶ್ರೀರಾಮಕೃಷ್ಣನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಮೊದಲು ಬಹಳ ಒಳ್ಳೆ ಮನುಷ್ಯ ಅಂತ ತಿಳಿದಿದ್ದ ಪವಿತ್ರವಾದಂತಹ ವ್ಯಕ್ತಿ ಅಂತ ಗೊತ್ತಿತ್ತು ಆದರೆ ಈ ಜನ ಬಂದು ಇವರನ್ನು ಅವತಾರ ಹಾಗೇಗೆ ಅಂತೆಲ್ಲ ಹೇಳ್ತಾರಲ್ಲ ಇದು ಯಾತಕ್ಕೆ ಈ ಥರ ಎಲ್ಲ ಹೇಳ್ತಾರೆ ಅನ್ನೋದು ಅವನಿಗೆ ನಂಬಿಕೆ ಇರಲಿಲ್ಲ ಶ್ರೀರಾಮಕೃಷ್ಣರು ಒಬ್ಬ ದೇವಿಯ ಆರಾಧಕರು ದೇವಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದಂಥವರು ದೇವಿಯ ಅಮೃಣ್ಮಯಿ ರೂಪವನ್ನು ಚಿನ್ಮಯಿ ಮಾಡಿದಂಥವರು ಇದೆಲ್ಲ ಅವನಿಗೆ ಅರ್ಥ ಆಗ್ತಾ ಇತ್ತು ಸಾಮಾನ್ಯವಾದಂಥ ರೀತಿಯಲ್ಲಿ ಅರ್ಥ ಆಗ್ತಾ ಇತ್ತು ಆದರೆ ಅಂಥ ಒಂದು ವಿಶೇಷ ಈ ಎಲ್ಲ ಭೈರವಿ ಬ್ರಾಹ್ಮಣಿಯಾಗಲಿ ಇವರೆಲ್ಲ ಬಂದು ಇವರ ಅವತಾರ ಪುರುಷರು ಅಂತೆಲ್ಲ ಹೇಳೋದು ಅವನಿಗೆ ಅರ್ಥ ಆಗ್ತಿರಲಿಲ್ಲ ಶ್ರೀರಾಮಕೃಷ್ಣನವನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಕೂಡ ಶ್ರೀರಾಮಕೃಷ್ಣರು ಯಾವ ಥರ ನಡ್ಕೋತಾರೆ ಏನು ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿ ರಾಣಿ ರಾಸಮಣಿಗೆ ಮತ್ತು ಮತುಲ್ನಾಥಿಗೆ ಹೋಗೋದು ದೇವಸ್ಥಾನದ ಈ ಕೆಲಸದವರಿಂದ ಆಗಿನ ಕಾಲದಲ್ಲಿ ಮೊಬೈಲೆಲ್ಲ ಇರಲಿಲ್ಲ ತಕ್ಷಣ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸೋರು ಅವರು ಮಾಹಿತಿಯನ್ನು ತಗೊಂಡು ಹೋಗಿ ಕೊಡೋರು ಈ ಥರ ಆಗ್ತಾಯಿದೆ ಈ ಥರ ಆಗ್ತಾ ಇದೆ ಪ್ರತಿನಿತ್ಯ ಮೇಲ್ವಿಚಾರಕರಾದ್ದರಿಂದ ಮಥೋರನಾಥ ಇದನ್ನೆಲ್ಲ ವಿಚಾರಿಸ್ಕೋತಾ ಇದ್ದ ಪೂಜೆ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ ದೇವಿಗೆ ಈ ಥರ ಇಲ್ಲ ಒಮ್ಮೆ ಶ್ರೀರಾಮಕೃಷ್ಣರು ತಾವು ದೇವಿಗೆ ನೈವೇದ್ಯ ಮಾಡ್ತಾ ಇರುವಂತಹ ಪದಾರ್ಥವನ್ನು ಅಲ್ಲಿ ಬಂದಂಥ ಬೆಕ್ಕಿಗೆ ಹಾಕ್ತಾರೆ ಬೆಕ್ಕಕ್ಕೆ ತಿನ್ನಿಸ್ಬಿಡ್ತಾರೆ ನೈವೇದ್ಯ ಆಗೋ ಮುಂಚೆ ಆ ಬೆಕ್ಕಿಗೆ ತಿನ್ನಿಸ್ತಾರೆ ಅದನ್ನು ನೋಡಿದಂತಹ ಈ ಎಲ್ಲ ಗಮನ ಇಟ್ಕೊತಾ ಇದ್ರು ಇವರಿಗೆಲ್ಲ ಶ್ರೀರಾಮಕೃಷ್ಣ ಮೇಲೆ ಬಹಳಷ್ಟು ಕೋಪ ಅಲ್ಲಿದ್ದಂತಹ ಇತರ ಕೆಲಸದವರಿಗೆ ಬೇರೆ ಪುರೋಹಿತರಿಗೆಲ್ಲ ಈ ಮಥುರ್ನಾಥ ರಾಣಿ ರಾಸಮಣಿಯೆಲ್ಲ ಇಷ್ಟೊಂದು ಶ್ರದ್ಧೆ ತೋರಿಸ್ತಾರಲ್ಲ ಇಷ್ಟೊಂದು ಜನ ಬರ್ತಾರಲ್ಲ ಅಸೂಯೆ ಅವರಿಗೆ ಯಾತಕ್ಕೆ ಇಷ್ಟೊಂದು ಈ ಮನುಷ್ಯ ಒಂದು ನಯಾ ಪಯಸೆ ಇಲ್ಲ ಸರಿಯಾಗಿ ಸಂಸಾರನೂ ಇಲ್ಲ ಏನೂ ಇಲ್ಲ ಎಂಥ ಇವನು ಇವರನ್ನು ಹೋಗಿ ಇಷ್ಟೊಂದು ಇವರೆಲ್ಲ ಗೌರವ ತೋರಿಸ್ತಾರಲ್ಲ ಅವ ಥರ ಹಾಗೇಗೆ ಅಂತ ಹೇಳ್ತಾರಂತ ಅಸೂಹೆ ಹೊಟ್ಟೆ ಕಿಚ್ಚು ನಮಗೇನು ಕೊಡ್ತಾಯಿಲ್ಲ ಮಧುರನಾಥ್ ಇವರಿಗೆ ಎಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಸರಿಯಾಗಿ ಕೆಲಸನೂ ಮಾಡ್ತಾ ಇಲ್ಲ ಊಟ ಹೋಗುತ್ತೆ ಎಲ್ಲ ಹೋಗುತ್ತೆ ಇವ್ರಿಗೆ ಈ ಥರ ಎಲ್ಲ ಅಸೂಹೆ ಅವರಿಗೆ ಪಾಪ ಸಾಮಾನ್ಯವಾದಂಥ ವ್ಯಕ್ತಿಗಳು ತಕ್ಷಣ ಅವರು ಮಧುರನಾಥನಿಗೆ ವಿಷಯವನ್ನು ತಿಳಿಸು ನೋಡಿ ದೇವಿಗೆ ಕೊಡಬೇಕಾಗಿದ್ದಂತಹ ಆಹಾರವನ್ನು ನೈವೇದ್ಯವನ್ನು ತೊಗೊಂಡೋಗಿ ಬೆಕ್ಕಿಗೆ ಇವರು ಉಣಬಡಿಸಿದ್ದಾರೆ ಇದು ಗೌರವದ ಅಪರಾಧ ಪೂಜೆಯಲ್ಲಿ ಈ ಥರ ಅಪರಾಧ ಮಾಡೋರು ಸರಿಯಲ್ಲ ಹಾಗೇಗೆ ಅಂತ ಒಬ್ಬ ಹೋಗಿ ವರದಿ ಒಪ್ಪಿಸ್ತಾನೆ ಮಥುರ್ನಾಥನಿಗೆ ತಕ್ಷಣ ಮಥುರ್ನಾಥ್ ಹೇಳ್ತಾರೆ ನೋಡು ಅವರು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪೂಜೆಯನ್ನು ಮಾಡ್ತಾರೋ ಯಾರೂ ಅದಕ್ಕೆ ತೊಂದರೆಯನ್ನು ಕೊಡಬಾರ್ದು ಯಾವುದೇ ರೀತಿಯಲ್ಲಿ ಅವರ ಪೂಜೆಯ ಬಗ್ಗೆ ಆಗಲಿ ಅಥವಾ ಅವರಿಗೆ ಅವರು ತಮ್ಮ ದಿನಚರಿಯಲ್ಲಿ ತೊಂದರೆ ಆಗದಂತೆ ನೋಡ್ಕೋಬೇಕು ನೀವು ಯಾರು ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಅಂತ ಮಥುರ್ನಾಥ ಹೇಳ್ತಾನೆ ಆದರೆ ಈ ಥರ ಶ್ರದ್ಧೆ ಬರಬೇಕು ಅಂತಂದರೆ ಮಧುರನಾಥನಿಗಾದಂಥ ಅನುಭವ ನಿಮಗೆಲ್ಲ ಗೊತ್ತಿದೆ ಒಂದು ದಿವಸ ಮಧುರನಾಥ ಕೂತ್ಕೊಂಡಿರುವಾಗ ಶ್ರೀರಾಮಕೃಷ್ಣರು ಓಡಾಡ್ತಾ ಇದ್ದಂತೆ ಅವರಲ್ಲಿ ಕಾಳಿ ಮತ್ತು ಶಿವನನ್ನು ದರ್ಶನ ಮಾಡ್ತಾನೆ ಪೂಜೆ ಪುರುಷೋತ್ತಮ ಭಾಳ ಚೆನ್ನಾಗಿ ಅದನ್ನು ವ್ಯಾಖ್ಯಾನ ಮಾಡೋರು ಅತ್ತಿಂದಿತ್ತ ಇತ್ತಿಂದತ್ತ ಅಂತ ಬಹಳ ಚೆನ್ನಾಗಿ ಹಾಗೆ ಶ್ರೀರಾಮಕೃಷ್ಣರಲ್ಲಿ ಕಾಳಿ ಮತ್ತು ಶಿವನ ದರ್ಶನವನ್ನು ಪಡೆದ ನಂತರ ಅವನ ದೃಷ್ಟಿ ಶ್ರೀರಾಮಕೃಷ್ಣರ ಬಗ್ಗೆ ಇದ್ದಂಥ ಅವನ ಶ್ರದ್ಧೆ ಬಹಳ ಬದಲಾವಣೆಯಾಯಿತು ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರು ಅವತಾರ ಪುರುಷರು ದೈವಾಂಶ ಸಂಭೂತರು ಅಂತ ನಂಬಿದ್ದ ಮಥುರನಾಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಥುರನಾಥ ಮಾಡಿದ್ದ ಶ್ರೀರಾಮಕೃಷ್ಣರಿಗೆ ಒಮ್ಮೆ ಆ ದೇವಸ್ಥಾನದ ಮ್ಯಾನೇಜರ್ ಆತ ಅಲ್ಲಿದ್ದಂತಹ ವಾಚ್ಮ್ಯಾನಿಗೆ ಹೇಳ್ತಾನೆ ನೋಡು ಈ ಶ್ರೀರಾಮಕೃಷ್ಣರು ಇದಾರಲ್ಲ ಅವರು ಪೂಜೆಯಲ್ಲಿ ಏನೇನೋ ವ್ಯತ್ಯಾಸ ಎಲ್ಲ ಮಾಡ್ತಾರೆ ಅವರು ಕಾಳಿ ದೇವಸ್ಥಾನಕ್ಕೆ ಬರದೇ ಇರೋ ಹಾಗೆ ನೋಡ್ಕೋ ಅಂತ ನೋಡಿ ಎಷ್ಟು ಉದ್ದಟತನ ಒಂದು ಕಾಳಿ ದೇವಸ್ಥಾನಕ್ಕೆ ಅವರು ಒಳಗಡೆ ಹೋಗದೇ ಇರೋ ಹಾಗೆ ಪೂಜೆ ಮಾಡದೇರೋ ಹಾಗೆ ನೀನು ನೋಡ್ಕೊ ಅಂತ ವಾಚ್ಮ್ಯಾನ್ ಹೇಳಿರ್ತಾನೆ ಶ್ರೀರಾಮಕೃಷ್ಣರು ಯಥಾರೀತಿ ಕಾಳಿ ದೇವಸ್ಥಾನಕ್ಕೆ ಬಂದಾಗ ಇವನು ತಡೆಗಟ್ತಾನೆ ವಾಚ್ಮ್ಯಾನ್ ಶ್ರೀರಾಮಕೃಷ್ಣರು ದಷ್ಟುಪುಷ್ಟರಾಗಿದ್ದರು ಶಕ್ತಿ ಇತ್ತು ಚೆನ್ನಾಗಿ ಶಕ್ತಿ ಇತ್ತು ಅವನನ್ನು ಹಿಡಿದು ಪಕ್ಕಕ್ಕೆ ದಬ್ಬು ಹಾಕಿ ಒಳಗಡೆ ಹೋಗ್ತಾರೆ ಅವರು ಅಂಥ ಒಂದು ಸಾಮರ್ಥ್ಯ ಅಂದರೆ ದೇವಿಯ ಬಲದಲ್ಲಿ ಅವರಿಗೆ ಬಲ ಶ್ರೀರಾಮಕೃಷ್ಣರಿಗೆ ಮತ್ತೊಮ್ಮೆ ಅವರು ಆ ಶಿವನ ದೇವಸ್ಥಾನದಲ್ಲಿ ಒಳಹೊಕ್ಕು ಶಿವನನ್ನು ತಬ್ಗೊಂಡು ಆ ನೀವು ಆ ಶಿವನ ದೇವಸ್ಥಾನಗಳಿವೆ ಶ್ರೀರಾಮಕೃಷ್ಣರ ಕೋಣೆಯ ಬಳಿ ಇರುವಂತಹ ಕಡೆಯ ಶಿವನ ದೇವಸ್ಥಾನ ಅಲ್ಲಿ ಈ ಅನುಭೂತಿ ಶ್ರೀರಾಮಕೃಷ್ಣರಾಗಿತ್ತು ಆ ಕಡೆಯ ಶಿವನ ದೇವಸ್ಥಾನದಲ್ಲಿ ಒಳಹೊಕ್ಕು ಅವರು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಸಾಕ್ಷಾತ್ ಶಿವನನ್ನು ನೋಡಿ ಆ ಶಿವಲಿಂಗವನ್ನು ತಬ್ಗೊಂಡು ಅವರು ಮಹಿಮಾ ಸ್ತೋತ್ರದಿಂದ ಒಂದು ಶ್ಲೋಕವನ್ನು ಹೇಳ್ತಾ ಆ ಶಿವನಲ್ಲಿ ತಾದಾತ್ಮ್ಯದಿಂದ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ತಮ್ಮನ್ನೇ ತಾವು ಮರೆತು ಬಿಟ್ಟಿರ್ತಾರೆ ಆ ಸಮಯದಲ್ಲಿ ಈ ಕೆಲಸದವರೆಲ್ಲ ಬಂದು ಈ ಥರ ಏನೋ ಆಗ್ಬಿಟ್ಟಿದೆ ಶ್ರೀರಾಮಕೃಷ್ಣರಿಗೆ ಹುಚ್ಚಿಡಿದ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಜೋರಾಗಿ ಕೂಗಾಡ್ತಾ ಬರ್ತಾರೆ ಮಾಡ್ತಾರೆ ಮಥುರ್ನಾಥ ಅಲ್ಲಿರ್ತಾನೆ ಮಧುರ್ನಾಥ ಕೂಡ ಬರ್ತಾನೆ ಬಂದು ನೋಡು ಯಾರಿಗಾದರೂ ಸಾಹಸ ಇದ್ದರೆ ಅವ್ರನ್ನ ಹೋಗಿ ಮುಟ್ಟಿ ಇಲ್ಲೇ ನಿಮ್ಮ ತಲೆ ಹೋಗ್ಬಿಡುತ್ತೆ ಅಂತ ಅಂತಾನೆ ತಕ್ಷಣ ಎಲ್ಲರೂ ಹಿಂಜರಿತಾರೆ ಅಲ್ಲಿಂದ ವಾಪಸ್ ಬರ್ತಾರೆ ಇನ್ನೇನೋ ಮಾತಾಡ್ತಾ ಇರ್ತಾರೆ ಶ್ರೀರಾಮಕೃಷ್ಣರ ಬಗ್ಗೆ ಆಗ ಮಧುರನಾಥ್ ಹೇಳ್ತಾನೆ ಚಪ್ಪ ಅವ್ರ ತಲೆ ಹೋಗ್ಬಿಡುತ್ತೆ ಯಾರಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ಈ ಥರ ಶ್ರೀರಾಮಕೃಷ್ಣರನ್ನ ಕಾಪಾಡ್ತಾ ಇದ್ದಂಥವರು ಮಧುರನಾಥ ಆ ತೋಟವನ್ನು ಅಥವಾ ದೇವಸ್ಥಾನವನ್ನು ನೋಡ್ಕೋತಾ ಇದ್ದಂತಹ ಗೇಟ್ ಮೆನ್ಗಳಿದ್ರು ವಾಚ್ಮ್ಯಾನ್ಗಳು ಗೇಟ್ ಮ್ಯಾನ್ಗಳು ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಹೋದಾಗ ಕೆಲಸ ಬಹಳಷ್ಟು ತಡವಾಗಿ ಬರೋರು ಹತ್ತು ಗಂಟೆ ಹತ್ತುವರೆ ಈ ಥರ ಭಕ್ತರ ಮನೆಗೆ ಹೋದಾಗ ಕೀರ್ತನೆಯನ್ನು ಮಾಡ್ತಾ ಮರೆತು ಬಿಡೋರು ಮಾತಾಡ್ತಾ ಮಾತಾಡ್ತಾ ಅದಾದ ನಂತರ ಪ್ರಸಾದವನ್ನು ಸ್ವೀಕರಿಸಿ ಮಾಡಿ ಜೊತೆಯಲ್ಲಿದ್ದಂತಹ ಹುಡುಗರನ್ನು ನರೇಂದ್ರ ಇರ್ಬೋದು ರಾಖಲ್ ಅವ್ರನ್ನೆಲ್ಲ ಆ ಕಡೆ ಈ ಕಡೆ ಬಿಟ್ಟುಕೊಂಡು ಬರೋರು ಅವರು ಬರುವ ಲೇಟ್ ಆಗಿಬಿಡೋದು ಆ ಕ್ಯಾರೇಜ್ ಗಾಡಿ ಒಮ್ಮೆ ಬಲರಾಮ್ ಬಸು ಕ್ಯಾರೇಜ್ ಗಾಡಿ ಕೊಟ್ಟಂಥ ಗಾಡಿ ಅದು ಮುರಿದು ಬಿದ್ದು ಅದೆಲ್ಲ ಘಟನೆ ಇದೆ ನಿಮಗೆ ಬಲರಾಮ್ ಬಾಬು ಅತ್ಯಂತ ಕಡಿಮೆ ಬೆಲೆ ಉಳ್ಳಂತಹ ಕ್ಯಾರೇಜನ್ನ ಹೈರ್ ಮಾಡ್ತಾ ಇದ್ದ ಅಂತಂದರೆ ದುಡ್ಡನ್ನು ಉಳಿಸಬೇಕು ಅಂತ ಶ್ರೀರಾಮಕೃಷ್ಣರು ತಮಾಷೆ ಮಾಡ್ತಾರೆ ಸೊ ಹಾಗೆಲ್ಲ ಬಹಳ ದೊಡ್ಡ ಭಕ್ತರು ಶ್ರೀರಾಮಕೃಷ್ಣರು ತಮಾಷೆ ಮಾಡ್ತಾರೆ ಕೆಲವು ಸತಿ ಅವ್ರಗಳ ಬಗ್ಗೆ ಹಾಗೆ ಬಹಳ ರಾತ್ರಿ ಆಗ್ಬಿಡೋದು ಶ್ರೀರಾಮಕೃಷ್ಣ ಕೆಲವು ಸತಿ ಬರುವಾಗ ಈ ವಾಚ್ಮ್ಯಾನ್ ಅವ್ರಿಗೆ ಎಷ್ಟೊಂದು ಶ್ರದ್ಧೆ ಶ್ರೀರಾಮಕೃಷ್ಣರ ಬಗ್ಗೆ ಅಂತಂದರೆ ಶ್ರೀರಾಮಕೃಷ್ಣರು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ತನಕ ಕಾಯಬೇಕು ಅವ್ರು ಬಂದಾಗ ತೊಂದರೆ ಆಗಬಾರ್ದು ಅಂತ ಕಾಯ್ತಾ ಕೂತಿರೋರಂತೆ ಗೇಟ್ ಮ್ಯಾನ್ಗಳು ಗೇಟನ್ನು ತೆಗೀಬೇಕು ಅವ್ರು ಬಂದಾಗ ತೊಂದರೆ ಆಗಬಾರ್ದು ಅಂತ ಯಾಕೆಂತಂದರೆ ನೀವು ದಕ್ಷಿಣೇಶ್ವರವನ್ನು ನೋಡಿದರೆ ಆ ಗೇಟಿಂದ ಇವರ ಕೋಣೆ ತನಕ ಬಹಳಷ್ಟು ದೂರ ಇದೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಯಾವ ಈ ಕಡೆ ಪಕ್ಕದಲ್ಲಿರುವಂಥ ಗೇಟ್ ಇವಾಗ ಅದನ್ನು ಟ್ರಾಫಿಕ್ ಪಾರ್ಕಿಂಗ್ ಲಾಟ್ ಮಾಡಿದ್ದಾರೆ ಅಲ್ಲಿಂದ ಅವರಷ್ಟು ದೂರ ರಾತ್ರಿಯಲ್ಲಿ ಬರಬೇಕು ಅಂತಂದರೆ ಆಗಿನ ಕಾಲದಲ್ಲಿಲ್ಲ ಜಂಗಲ್ ಇತ್ತು ಈಗ ಬೇಕಾದಷ್ಟು ಮನೆಗಳು ಅದೆಲ್ಲ ಅಂಗಡಿಗಳೆಲ್ಲ ಬಂದ್ಬಿಟ್ಟಿತ್ತು ಅದ್ರ ಮೂಲಕ ಬರಬೇಕು ಅಂತಂದರೆ ಅವರು ತೊಂದರೆ ಆಗುತ್ತೆ ಅಂತ ಆ ಗೇಟ್ ಮನ್ಗಳಲ್ಲಿ ಕಾಯ್ತಾ ಕೂತಿರ್ತಿದ್ರು ಗೇಟ್ ಹತ್ರ ಶ್ರೀರಾಮಕೃಷ್ಣರು ಅವರಿಗೆ ಕಲ್ಕತ್ತೆಯಿಂದ ಬರುವಾಗ ನೀವು ವಚನವೇದಲ್ಲೇ ಬೇಕಾದಷ್ಟು ಸತಿ ಬರುತ್ತೆ ಶ್ರೀರಾಮಕೃಷ್ಣ ಕೆಲವು ಸತಿ ಅಲ್ಲಿ ಮಿಕ್ಕಿದಂಥ ಊಟವನ್ನಾಗಲಿ ಅಥವಾ ಪ್ರಸಾದವನ್ನು ಕೆಲವು ಸತಿ ಅವ್ರ ಶಿಷ್ಯರ ಮೂಲಕ ತರಿಸೋರು ಅದನ್ನೆಲ್ಲ ಆ ಗೇಟ್ಮೆನ್ಗಳಿಗೆ ಅವ್ರಿಗೆ ಇವ್ರಿಗೆ ಕೊಡೋರು ಅಂದರೆ ಒಂದು ಉಳ್ದಂಥ ಪದಾರ್ಥ ವೇಸ್ಟ್ ಆಗಬಾರ್ದು ಅನ್ನುವಂಥದ್ದು ಎರಡನೇದು ಅವ್ರಗಳಿಗೂ ಸ್ವಲ್ಪ ಪ್ರಸಾದ ಸಿಗಲಿ ಅಂತ ಹೀಗೆ ಅವರತ್ರ ಕೂತ್ಕೊಂಡು ಕೆಲಸತಿ ಅವ್ರಿಗೆ ಪ್ರಸಾದವನ್ನು ಕೊಡೋರು ಇಲ್ಲದ್ರೆ ಏನು ತಂದಿಲ್ಲದಿದ್ರೆ ಅವರ ಕೋಣೆ ಕರ್ಕೊಂಡ್ಬಂದು ಅವ್ರಿಗಿಂತ ಊಟ ಎತ್ತಿಟ್ಟಿರೋರು ಪ್ರತಿನಿತ್ಯ ರಾತ್ರಿ ಅವರ ಕೋಣೆಗೆ ಊಟ ಬರೋದು ದೇವಿಯ ಪ್ರಸಾದ ಪೂರಿ ಪಾಯಸ ಇವೆಲ್ಲ ಬರೋದು ಅದನ್ನು ಇವರುಗಳಿಗೆ ಹಂಚೋರು ಶ್ರೀರಾಮಕೃಷ್ಣ ಹೇಳ್ತಾರೆ ಕೆಲವು ಸತಿ ನಿದ್ರೆ ಬರದೇ ಇದ್ದಾಗ ರಾತ್ರಿ ಇವರು ಆ ವಾಚ್ಮ್ಯಾನ್ಗಳತ್ರ ಹೋಗೋರಂತೆ ತಮ್ಮದೇ ಆದಂಥ ಸರಳ ರೀತಿಯಲ್ಲಿ ಹೋಗ್ಬಿಟ್ಟು ನೋಡು ನೋಡು ನೀನು ಒಂದು ಸ್ವಲ್ಪ ರಾಮನ ಭಜನೆ ಮಾಡು ದೇವರ ನಾಮ ಹೇಳು ನಾವಿಬ್ಬರು ಕೂತ್ಕೊಂಡು ಹೇಳೋಣ ಅಂತ ಕೈ ತಟ್ಟ ಚಪ್ಪಾಳೆ ತಡ್ತಾ ತಡ್ತಾ ಅವರನ್ನು ಕೂತ್ಕೊಂಡು ಅವರ ದೇವರ ಸ್ಮರಣೆಯನ್ನು ಮಾಡಿಸೋರು ಇದು ಶ್ರೀರಾಮಕೃಷ್ಣರಲ್ಲಿದ್ದಂಥ ಒಂದು ವೈಶಿಷ್ಟ್ಯ ಅಂತಂದರೆ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಭಕ್ತಿಯನ್ನು ಉದ್ದೀಪನೆಗೊಳಿಸುವಂಥದ್ದು ಅವರಲ್ಲಿ ಭಕ್ತಿ ಶ್ರದ್ಧೆಯನ್ನು ಉಂಟು ಮಾಡುವಂಥದ್ದು ಶ್ರೀರಾಮಕೃಷ್ಣರ ಮತ್ತೊಂದು ಅದ್ಭುತವಾದಂಥ ಒಂದು ಘಟನೆ ಇದೆ ಅವರು ಇದ್ದಂಥ ದೇವಸ್ಥಾನದಲ್ಲಿ ಒಬ್ಬ ಇವನಿದ್ದ ಮಾಲೀಕ ಇದ್ದ ಆ ಮಾಲೀಕ ಮಾಲಿ ಮಾಡುವವನು ಅವನು ಶ್ರೀರಾಮಕೃಷ್ಣರ ಬಗ್ಗೆ ಬಹಳಷ್ಟು ಶ್ರದ್ಧೆಯನ್ನು ಹೊಂದಿದ್ದ ಅವನ ಹೆಸರು ಭರ್ತಭಾರಿ ಅಂತ ತೋಟ ನೋಡ್ಕೋತಾ ಇದ್ದ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆ ಬರುತ್ತೆ ಒಂದು ಸತಿ ಶ್ರೀರಾಮಕೃಷ್ಣರಿಗೆ ಒಂದು ತುಳಸಿ ವನವನ್ನು ಮಾಡಬೇಕು ಅಂತ ಆಸೆ ಆಗುತ್ತೆ ಬೃಂದಾವನಕ್ಕೆ ಹೋಗಿರ್ತಾರೆ ಬೃಂದಾವನದಿಂದ ಬಂದ ನಂತರ ಅಲ್ಲಿ ತುಳಸಿ ವನ ಇದೆ ಶ್ರೀಕೃಷ್ಣ ಸದಾ ಅದರಲ್ಲಿ ಇರ್ತಾ ಇದ್ದ ಅಲ್ಲಿ ತನ್ನ ಲೀಲೆಯನ್ನೆಲ್ಲ ಮಾಡ್ತಾ ಅಂತ ಅದನ್ನೆಲ್ಲ ನೋಡಿ ಮಾಡಿ ಶ್ರೀರಾಮಕೃಷ್ಣರಿಗೆ ತಮ್ಮ ದಕ್ಷಿಣೇಶ್ವರದಲ್ಲೂ ಕೂಡ ಆ ಥರ ಒಂದು ತುಳಸಿ ವನವನ್ನು ಮಾಡಬೇಕು ಅಂತ ಇಚ್ಛೆ ಆಯಿತು ಬೃಂದಾವನದಿಂದ ಅವರು ಅಲ್ಲಿನ ಆ ಪವಿತ್ರವಾದಂಥ ಮಣ್ಣನ್ನೆಲ್ಲ ತೊಗೊಂಬಂದಿದ್ರು ಅಲ್ಲಿ ಕೆಲವು ಕಡೆ ಅದನ್ನೆಲ್ಲ ಹಾಕಿದ್ರು ಆ ಪಂಚವಟಿಯಲ್ಲಿ ತಾವು ಸಾಧನೆ ಮಾಡ್ತಾಯಿದ್ದಂಥ ಜಾಗದಲ್ಲಿ ಅಂದರೆ ಅಸೋಸಿಯೇಷನ್ ಆಫ್ ಐಡಿಯಾಸ್ ಅಂತ ಯಾವುದು ಹೇಳ್ತೀವಿ ಅದನ್ನು ಎಷ್ಟು ಚೆನ್ನಾಗಿ ಶ್ರೀರಾಮಕೃಷ್ಣ ಪಾಲಿಸಿದ್ರು ಎಲ್ಲ ಕಡೆಯಿಂದ ಆ ಮಣ್ಣನ್ನು ತೊಗೊಂಬರೋರು ಅದನ್ನು ಹಾಕೋರು ಮಾಡೋರು ನೋಡಿ ಪ್ರತಿಯೊಂದು ಕೂಡ ಭಾವನೆಯಲ್ಲೇ ಇರುವಂಥದ್ರು ನಾವು ಯಾವುದನ್ನು ಭಾವಿಸ್ತೀವೋ ಹಾಗೆ ನಾವು ಆಗ್ತೇವೆ ಅಂತ ಹೇಳುತ್ತೆ ನಮ್ಮ ಉಪನಿಷತ್ತು ಎದ್ ಭಾವ ಏತ್ ನಮ್ಮ ಭಾವನೆಗೆ ತಕ್ಕಂತೆ ನಮ್ಮ ಮಾನಸಿಕ ಪ್ರವೃತ್ತಿ ಇರುತ್ತೆ ಅಂತ ನಾವು ಒಳ್ಳೆಯದು ಪವಿತ್ರ ಅಂತಂದ್ಕೊಂಡು ಅದರ ಪವಿತ್ರ ಇಲ್ಲದ್ರೆ ಅದು ತ್ಯಾಜ್ಯ ಆದ್ದರಿಂದ ಶ್ರೀರಾಮಕೃಷ್ಣರು ಈ ಥರ ಎಲ್ಲ ತಮ್ಮ ಆಚರಣೆಯಿಂದ ನಮಗೆ ತಿಳಿಸ್ಕೊಡ್ತಾರೆ ಆ ವೃಂದಾವನದಿಂದ ತಂದಂತಹ ಮಣ್ಣನ್ನು ಹಾಕಿ ಒಂದು ತುಳಸಿ ವನವನ್ನು ಮಾಡಿದರು ಅವರು ಸಾಧನೆ ಮಾಡುವಂಥ ಸಮಯದಲ್ಲಿ ಆ ತುಳಸಿ ಗಿಡಗಳನ್ನು ಅದು ಆಡು ಅಥವಾ ಹಸು ಬಂದು ತಿಂದುಬಿಡುತ್ತೆ ಅದಕ್ಕೇನಾದರೂ ಒಂದು ಬೇಲಿ ಹಾಕಬೇಕು ಅಂತ ಎಲ್ಲಿಂದ ತರೋದು ಅವರ ಹತ್ರ ಒಂದು ನ್ಯಾಯ ಪಾಯಸೆ ಇಲ್ಲ ಎಲ್ಲಿಂದ ಬೇಲಿ ಮಾಡೋದು ಏನಾದರೂ ಒಂದು ಸ್ವಲ್ಪ ಬಿದಿರಿನ ಕಡ್ಡಿಗಳೇನಾದರೂ ಸಿಕ್ಕರೆ ಚೆನ್ನಾಗಿರತ್ತೆ ಅಂತ ಭಾವಿಸಿದ್ರು ಅಂದ್ಕೊಂಡ್ರು ಶ್ರೀರಾಮಕೃಷ್ಣ ಮನಸ್ಸಿನಲ್ಲಿ ಒಂದು ಆಸೆ ಬಂತು ಅದನ್ನು ಕೊಂಡ್ಕೋಬೇಕು ಮಾಡಬೇಕು ಅವ್ರಿಗಿವ್ರು ಹೇಳಬೇಕು ಅಂತಂದರೆ ಎಲ್ಲಿ ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದಂತೆ ಆ ಗಂಗಾ ನದಿಯಲ್ಲಿ ಎಲ್ಲಿಂದೂ ಒಂದು ಕಟ್ಟು ಬಿದಿರು ತೇಲ್ಕೊಂಡು ಬಂತು ಈ ಕಾಡಿನ ಹತ್ತಿರ ಅಥವಾ ಈ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ನೀರಲ್ಲಿ ಉಣೆ ಹಾಕಿಡ್ತಾರೆ ಈ ಬಿದಿರನ್ನು ಅದು ಸ್ವಲ್ಪ ಮೆತ್ತಗಾಗಬೇಕು ಮಾಡಬೇಕು ಅದನ್ನು ಬಗ್ಗಿಸ್ಬಹುದು ಮಾಡಬಹುದು ಅಂತ ಆ ಥರ ಕಟ್ಟುಗಳನ್ನು ಹಾಕಿಟ್ಟಿರ್ತಾರೆ ಸೊ ಗಂಗಾ ನದಿಯಲ್ಲಿ ಆ ಥರ ಒಂದು ಯಾವುದೋ ಒಂದು ಸಡಿಲಗೊಂಡು ಅದು ತೇಲ್ಕೊಂಡು ಬಂದಿದೆ ಸರಿಯಾಗಿ ದಕ್ಷಿಣೇಶ್ವರದ ಶ್ರೀರಾಮಕೃಷ್ಣರು ಸ್ನಾನ ಮಾಡ್ತಾ ಆ ಜಾಗಕ್ಕೆ ಬಂದು ಆ ಕಟ್ಟು ನಿಂತ್ಕೊಂಡಿದೆ ಶ್ರೀರಾಮಕೃಷ್ಣ ತಕ್ಷಣ ನೋಡಿ ನೋಡು ತಾಯಿ ವ್ಯವಸ್ಥೆ ಮಾಡಿದಾಳೆ ಅಂಥೇಳಿ ಆ ಭರ್ತ ಭಾರಿ ಅಂತ ತೋಟ ಕೆಲಸ ಮಾಡ್ತಾ ಇದ್ದಂಥ ಮಾಲೀಕನಿಗೆ ಹೇಳ್ತಾರೆ ನೋಡು ಅದನ್ನು ಹೋಗಿ ತೊಗೊಂಬ ಈ ತುಳಸಿ ವನಕ್ಕೆ ಬೇಲಿಯನ್ನು ಹಾಕಿಕೊಡು ಅಂತ ಅವನು ಅದಕ್ಕೆ ಬೇಲಿಯನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದ ಅಲ್ಲಿ ಶ್ರೀರಾಮಕೃಷ್ಣ ಹೋಗಿ ಸಾಧನೆಯನ್ನು ಮಾಡೋರು ಈ ಭರ್ತ ನಂತರ ಕೂಡ ಶ್ರೀರಾಮಕೃಷ್ಣರ ನಂತರ ಕೂಡ ಅವನು ಇದ್ದ ಅವನೇನಾ ಅಥವಾ ಬೇರೆ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ವಿಶುದ್ಧಾನಂದರ ಒಂದು ಇದಿದೆ ರೆಮಿನಿಸೆನ್ಸ್ ಇದೆ ಅವರು ಹೇಳಿರುವಂಥ ಒಂದು ಘಟನೆ ಇದೆ ಅವರು ದಕ್ಷಿಣೇಶ್ವರಕ್ಕೆ ಹೋದಾಗ ಈ ತೋಟದವನನ್ನು ಭೇಟಿಯಾಗಿದ್ದರು ಶ್ರೀರಾಮಕೃಷ್ಣರ ಬಗ್ಗೆ ಇವರೆಲ್ಲ ಶಾರದಾನಂದರು ಮತ್ತು ವಿಶುದ್ಧಾನಂದರು ನಮ್ಮ ಹಿಂದಿನ ಎಲ್ಲ ಹಿರಿಯ ಸನ್ಯಾಸಿಗಳು ಶ್ರೀರಾಮಕೃಷ್ಣರ ಬಗ್ಗೆ ಶ್ರೀಮಾತೆ ಶಾರದಾದೇವಿಯವರ ಬಗ್ಗೆ ವಿವೇಕಾನಂದರ ಬಗ್ಗೆ ಎಷ್ಟು ಮಾಹಿತಿಯನ್ನು ಸಂಗ್ರಹಿಸ್ಬೋದು ಅಂತ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥ ಎಲ್ಲರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋರು ಅದರಿಂದ ನಮಗೆ ಇವತ್ತು ಬೇಕಾದಷ್ಟು ಲಿಟ್ರೇಚರ್ ಇದೆ ಇಲ್ಲದೇ ಇದ್ರೆ ಇವರೆಲ್ಲ ಹೋಗ್ಬಿಟ್ಟಿದ್ದರೆ ಶ್ರೀರಾಮಕೃಷ್ಣ ಎಷ್ಟೋ ಘಟನೆಗಳು ನಮಗೆ ಸಿಗ್ತಾ ಇರಲಿಲ್ಲ ಮುಖ್ಯವಾಗಿ ಸ್ವಾಮಿ ಶಾರದಾನಂದರು ಅವರ ಎಲ್ಲ ಸಂಬಂಧಿಗಳ ಈ ಹೃದಯ ಇರಬಹುದು ಅಥವಾ ಅವರ ಹಳ್ಳಿಯಲ್ಲಿದ್ದಂಥ ಜನರನ್ನು ಸಂಪರ್ಕಿಸಿ ಮಾಡಿ ಹೇಗೆ ಶ್ರೀರಾಮ್ಸು ನಡ್ಕೋತಾಯಿದ್ರು ಏನೇನು ಘಟನೆ ಆಗಿತ್ತು ಅದನ್ನೆಲ್ಲ ಮಾಹಿತಿಯನ್ನು ತೊಗೊಂಡು ಅವ್ರು ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಕಮ್ಮಿ ಮಾಡಿ ಸಾಮಾನ್ಯವಾದಂಥ ಪ್ರವೃತ್ತಿ ಜನರಲ್ಲಿ ಓ ನನಗೆ ಶ್ರೀರಾಮ್ಸರು ಭಾಳ ಚೆನ್ನಾಗಿ ಓದ್ತಿದ್ರು ನನ್ನ ಜೊತೆ ಆಟ ಆಡೋರು ಮಾಡೋರು ಹಾಗೇಗಿಂತೆಲ್ಲ ಹೇಳ್ಬಿಡೋರು ಜನ ಅದನ್ನೆಲ್ಲ ಕುಲಂಕುಷವಾಗಿ ವಿವರಿಸಿ ಅವ್ರಿಗೆ ಎಷ್ಟು ಸಂಪರ್ಕ ಆಯಿತು ಅಂತ ಬೇರೆಯವ್ರ ಹತ್ರ ಅದನ್ನು ಪರಾಮರಿಸಿ ನೋಡಿ ಅದನ್ನು ಎಷ್ಟು ತೊಗೋಬೋದು ಎಷ್ಟು ಬಿಡ್ಬೋದು ಅಂತೆಲ್ಲ ಒಳ್ಳೆ ಹಿಸ್ಟಾರಿಕಲ್ ರೀಸರ್ಚ್ ಥರ ಶಾರದಾನ್ ಮಾಡಿದ್ದಾರೆ ಅದ್ರ ಜೊತೆಗೆ ಇವರು ವಿಶುದ್ಧಾನಂದರು ಇವರೆಲ್ಲರೂ ಕೂಡ ವಿಶುದ್ಧಾನಂದರು ಹೇಳ್ತಾರೆ ಈ ತೋಟದವನನ್ನು ನಾನು ಭೇಟಿಯಾಗಿದ್ದೆ ದಕ್ಷಿಣೇಶ್ವರದಲ್ಲಿ ಅವನು ಒಂದು ಸತಿ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಶ್ರೀರಾಮಕೃಷ್ಣರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿದ್ದ ನನಗೆ ತಾವು ಕೃಪೆಯನ್ನು ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಆಶೀರ್ವಾದವನ್ನು ಮಾಡಿದ್ದರು ಒಂದು ಸತಿ ಅವನು ರಾತ್ರಿ ಒಂದು ದಿವಸ ಶ್ರೀರಾಮಕೃಷ್ಣರು ಸಾಧನೆಯನ್ನು ಮಾಡ್ತಾ ಇದ್ದಾಗ ತುಳಸಿ ಮನದಲ್ಲಿ ಒಂದು ಸರ್ತಿ ಶ್ರೀರಾಮಕೃಷ್ಣನ ನೋಡ್ತಾನೆ ಆಗ ಶ್ರೀರಾಮಕೃಷ್ಣರ ಮೈಯಿಂದ ಜ್ಯೋತಿ ಹೊರಗೆ ಬರ್ತಾ ಇರೋದನ್ನು ನೋಡ್ತಾನೆ ಮಾರನೇ ದಿವಸ ಅವನು ಭಯ ಆಗ್ಬಿಡ್ತಾನೆ ಓಡ್ ಬಂದುಬಿಡ್ತಾನ ಅವನು ಮಾರನೇ ದಿವಸ ಬೆಳಿಗ್ಗೆ ಶ್ರೀರಾಮಕೃಷ್ಣ ಆ ಕಡೆ ಹೋಗ್ತಾ ಇದ್ದಾಗ ಅವರನ್ನು ಅವರ ಹತ್ರ ಬಂದು ಅವನು ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಸುರಿಸ್ತಾ ಹೇಳ್ತಾನೆ ತಾವು ಇಂಥ ದೊಡ್ಡ ಮಹಿಮಾವಂತರು ನನಗೆ ತಾವು ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾನೆ ಶ್ರೀರಾಮಕೃಷ್ಣ ಹೇಳಿದ ನೋಡು ನಿನ್ನೆ ನೀನು ಯಾವ ರೂಪವನ್ನು ನೋಡಿದೆ ಅದನ್ನು ಕುರಿತು ಧ್ಯಾನ ಮಾಡು ಅದರಿಂದ ನೀನು ಉದ್ಧಾರ ಆಗ್ತೀಯ ಅಂತ ಶ್ರೀರಾಮಕೃಷ್ಣ ಅವರು ಹೇಳ್ತಾರೆ ಹೇಳಿ ಅವ್ರು ಹೇಳ್ತಾರೆ ನೋಡಿ ನೀನು ಈ ತೋಟವನ್ನೆಲ್ಲ ಚೆನ್ನಾಗಿಟ್ಕೋಬೇಕು ಈ ಜಾಗವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಂತರ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿಗೆ ಈ ತೋಟ ನೋಡೋದಕ್ಕೆ ದೇವಿಯ ಉಪಾಸನೆಯನ್ನು ಮಾಡೋದಕ್ಕೆ ಶುಭ್ರವಾಗಿಟ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ಆ ರಸಿಕ ಅನ್ನುವಂಥ ಕಸ ಗುಡಿಸೋನು ಅವನನ್ನು ಕೂಡ ಶ್ರೀರಾಮಕೃಷ್ಣರು ಉದ್ಧಾರ ಮಾಡ್ತಾರೆ ಅವನಿಗೂ ಕೂಡ ಇದನ್ನೇ ಹೇಳಿದರು ಶ್ರೀರಾಮಕೃಷ್ಣರು ನೀನು ಕಸ ಗುಡಿಸುವಾಗ ಒಂದು ಕಲ್ಲು ಒಂದು ಮುಳ್ಳಿಲ್ದೋ ಹಾಗೆ ನೋಡ್ಕೋಬೇಕು ತಾಯಿ ಜಗನ್ಮಾತೆಯಲ್ಲಿ ಓಡಾಡ್ತಾಳೆ ನಾನು ಅದನ್ನು ನೋಡ್ತಾ ಇದ್ದೀನಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ ಮತ್ತೊಬ್ಬ ಅಲ್ಲಿ ಇದ್ದಂಥ ಒಬ್ಬ ಗೇಟ್ ಕೀಪರ್ ಇದ್ದ ಹನುಮಾನ್ ಸಿಂಗ್ ಅಂತ ಶ್ರೀರಾಮಕೃಷ್ಣರು ತಮ್ಮ ವಚನ ಮಾತಾಡುವಾಗ ಈ ಹನುಮಾನ್ ಸಿಂಗ್ ಬಗ್ಗೆ ಎರಡು ಮೂರು ಕಡೆ ಹೇಳ್ತಾರೆ ಅಂದರೆ ಶ್ರದ್ಧೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಶ್ರೀರಾಮಕೃಷ್ಣರು ಈ ಹನುಮಾನ್ ಸಿಂಗಿನ ಉದಾಹರಣೆಯನ್ನು ಎರಡು ಮೂರು ಕಡೆ ಕೊಡ್ತಾರೆ ಈ ಹನುಮಾನ್ ಸಿಂಗ್ ಅಲ್ಲಿ ಗೇಟ್ ಮ್ಯಾನ್ ಆಗಿದ್ದ ಅವನು ಕುಸ್ತಿಯ ಪಟುವ ಚೆನ್ನಾಗಿ ಕುಸ್ತಿ ಮಾಡ್ತಾ ಇದ್ದ ಹನುಮಂತನ ಭಕ್ತ ಆಗಾಗ ಅವನು ಉಪವಾಸವನ್ನು ಮಾಡ್ತಾ ಇದ್ದ ಉಪವಾಸವನ್ನು ಮಾಡ್ತಾ ತನ್ನ ಸಾಧನೆಯನ್ನು ಮಾಡ್ತಾ ಅವನು ಈ ಕಡೆ ಕುಸ್ತಿಯನ್ನು ಮಾಡ್ತಾ ಅಲ್ಲಿ ವಾಚ್ಮ್ಯಾನ್ ಆಗಿದ್ದ ಒಮ್ಮೆ ಇದ್ದಕ್ಕಿದ್ದಂತೆ ಒಬ್ಬ ಮುಸ್ಲಿಂ ವೆರೆಸ್ಲರ್ ಅವನು ಬಂದು ಅಲ್ಲಿ ಅದೇ ಹುದ್ದೆಗಾಗಿ ಅವನು ಅರ್ಜಿಯನ್ನು ಹಾಕಿದ್ದ ಅಲ್ಲಿ ಸೊ ಇವರಿಬ್ಬರು ಮಾಡಿ ಮದುವೆ ಪೈಪೋಟಿ ಇಡಬೇಕು ಯಾರು ಗೆಲ್ತಾರೋ ಅವನಿಗೆ ಆ ಹುದ್ದೆಯನ್ನು ಕೊಡಲಾಗತ್ತೆ ಅಂತ ಇವರು ಟೆಂಪಲ್ ಅಥವಾ ದೇವಸ್ಥಾನದ ಮೇಲ್ವಿಚಾರಕರು ಆ ಥರ ಒಂದು ತೀರ್ಮಾನವನ್ನು ಮಾಡಿದರು ಸೊ ಇವರಿಬ್ಬರಿಗೂ ಒಂದು ವಾರದ ನಂತರ ಒಂದು ಪೈಪೋಟಿ ಇರುತ್ತೆ ಕುಸ್ತಿಯ ಪೈಪೋಟಿ ಇರುತ್ತೆ ಈ ಹನುಮಾನ್ ಸಿಂಗ್ ಮತ್ತು ಆ ಮುಸ್ಲಿಂ ಇವನಿಗೆ ಕುಸ್ತಿ ಮಾಡೋವನಿಗೆ ಈ ಹನುಮಾನ್ ಸಿಂಗ್ ಯಾವಾಗ ಈ ತೀರ್ಮಾನವನ್ನು ತೊಗೊಂಡ್ರು ಆ ದೇವಸ್ಥಾನದ ಮೇಲ್ವಿಚಾರಕರು ಅವತ್ತಿನಿಂದ ಅವನು ಉಪವಾಸ ಮಾಡೋದು ಶುರು ಮಾಡೋದು ಒಂದು ಊಟ ಮಾಡೋದು ಹನುಮಂತನ ಆರಾಧನೆಯನ್ನು ಮಾಡೋದು ಮತ್ತು ಶ್ರೀರಾಮಕೃಷ್ಣರು ನಮಸ್ಕಾರವನ್ನು ಮಾಡಿ ಪ್ರಣಾಮವನ್ನು ಮಾಡಿ ತಾವು ನನಗೆ ಆಶೀರ್ವಾದವನ್ನು ಮಾಡಬೇಕು ನಾನು ದೇವರ ಹೆಸರನ್ನು ಹೇಳಿ ಈ ಥರ ಉಪವಾಸವನ್ನು ಮಾಡ್ತಾ ಇದ್ದೀನಿ ನಾನು ಈ ಕುಸ್ತಿಯ ಇದರಲ್ಲಿ ಗೆಲ್ಲಬೇಕು ಅಂತ ತಾವು ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣವನ ಶಕ್ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿಕೊಂಡು ಅವ್ರಿಗೆ ಆಶೀರ್ವಾದವನ್ನು ಮಾಡಿದರು ಶ್ರೀರಾಮಕೃಷ್ಣ ಹೇಳ್ತಾರೆ ಇವನು ಈ ಥರ ಉಪವಾಸ ಮಾಡ್ಕೊಂಡಿದ್ದ ಅವನು ದೇವರ ಹೆಸರು ಹೇಳ್ತಾ ಇದ್ದ ಅಷ್ಟೊಂದು ಜಪವನ್ನು ಮಾಡ್ತಾ ಇದ್ದ ಆ ಕಡೆ ಮುಸ್ಲಿಮವನು ದಿನ ಬೆಳೆಗಾದರೆ ಬೇಕಾದಷ್ಟು ಮಾಂಸ ಅದು ಇದನ್ನು ತಿಂದು ತನ್ನ ಶರೀರವನ್ನು ಇನ್ನೂ ದಪ್ಪ ಮಾಡ್ಕೋತಾ ಇದ್ದ ಶಕ್ತಿ ಗಳಿಸ್ಬೇಕು ಅಂತ ಅಂತ ಶ್ರೀರಾಮಕೃಷ್ಣ ತಮಾಷೆ ಮಾಡ್ತಾರೆ ಕಡೆಯಲ್ಲಿ ಇವನೇ ಗೆದ್ದಿದ್ದು ಈ ಕುಸ್ತಿಯ ಇದರಲ್ಲಿ ಪಂದ್ಯದಲ್ಲಿ ಇವನೇ ಗೆದ್ದ ಶ್ರೀರಾಮಕೃಷ್ಣ ನೋಡು ಭಗವಂತನಲ್ಲಿ ಶ್ರದ್ಧೆ ಇದ್ದರೆ ಭಗವಂತನ ನಾಮದ ಬಲ ಜೋರಾಗಿದ್ದರೆ ಆಗ ಯಾರೂ ನಿನ್ನನ್ನು ಸೋಲಿಸೋದಕ್ಕಾಗೋದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳೋರು ಶ್ರೀರಾಮಕೃಷ್ಣರು ಇದ್ದಂತಹ ದಕ್ಷಿಣೇಶ್ವರದ ತೋಟದ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ತೋಟ ಇತ್ತು ಆ ದೇವಸ್ಥಾನದ ತೋಟದ ಪಕ್ಕ ಜದು ಮಲ್ಲಿಕನ ತೋಟ ಈಗಲೂ ಇದೆ ಆ ತೋಟದಲ್ಲಿ ಒಬ್ಬ ಕೇರ್ ಟೇಕರ್ ಇದ್ದ ಅಥವಾ ಮ್ಯಾನೇಜರ್ ಇದ್ದ ಇದನ್ನು ನೋಡ್ಕೋತಾ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದ ಸಾಮಾನ್ಯವಾದಂಥ ವ್ಯಕ್ತಿ ಆದರೆ ಶ್ರೀರಾಮಕೃಷ್ಣರ ಬಗ್ಗೆ ಬಹಳಷ್ಟು ಶ್ರದ್ಧೆ ಇತ್ತು ಆತನಿಗೆ ಆತ ಶ್ರೀರಾಮಕೃಷ್ಣರು ಹೋದಾಗಲೆಲ್ಲ ಶ್ರೀರಾಮಕೃಷ್ಣಗೆ ನೀರು ಅದು ಇದು ತಂದು ಕೊಡ್ತಾ ಇದ್ದ ಸೇವೆಯನ್ನು ಮಾಡ್ತಾ ಇದ್ದ ಅವ್ರಿಗೆ ಬೀಸಣಿಗೆಯಿಂದ ಗಾಳಿಯನ್ನು ಹಾಕ್ತಾ ಇದ್ದ ಶ್ರೀರಾಮಕೃಷ್ಣರು ಅವನಿಗಿದ್ದಂಥ ಶ್ರದ್ಧೆ ಮತ್ತು ಭಕ್ತಿಯನ್ನು ತುಂಬ ಮೆಚ್ಚಿಕೊಂಡಿತ್ತು ಆತ ಒಮ್ಮೆ ಶ್ರೀರಾಮಕೃಷ್ಣನ ಆಹ್ವಾನಿಸಿದ ತಾವು ಬರಬೇಕು ಒಂದು ಸ್ವಲ್ಪ ಏನಾದರೂ ಫಲಹಾರವನ್ನು ಸ್ವೀಕರಿಸಬೇಕು ಮಾಡಬೇಕು ಅಂತ ತನ್ನ ಮನೆಗೆ ಆಹ್ವಾನ ಮಾಡಿದ್ದ ಶ್ರೀರಾಮಕೃಷ್ಣರು ತಕ್ಷಣ ಒಪ್ಪಿಕೊಂಡು ಅವನ ಮನೆಗೆ ಹೋಗ್ತಾರೆ ಹೋಗಿ ಅವನು ಕೊಟ್ಟಂಥ ಪದಾರ್ಥವನ್ನು ತಿಂತಾರೆ ಶ್ರೀರಾಮಕೃಷ್ಣರು ಬಹಳ ಇದ್ರ ಬಗ್ಗೆ ಎಲ್ಲ ತುಂಬ ಸೂಕ್ಷ್ಮ ಇರ್ತಾಯಿದ್ರು ಎಲ್ಲರೂ ಕೊಟ್ಟಿದ್ದನ್ನು ತಿಂತಿರಲಿಲ್ಲ ಯಾರಿಗೆ ಶ್ರದ್ಧೆ ಇತ್ತೋ ಯಾರು ಒಳ್ಳೆಯ ನಡತೆ ಇದ್ದಂಥವರು ಅವರ ಆಹಾರವನ್ನು ಮಾತ್ರ ಸ್ವೀಕರಿಸ್ತಾಯಿದ್ರು ಶ್ರೀರಾಮಕೃಷ್ಣ ಎಷ್ಟೋ ಸತಿ ಅವರು ತಂದಂಥ ಆಹಾರ ಪದಾರ್ಥಗಳನ್ನು ತಿರಸ್ಕಾರ ಮಾಡಿದ್ದು ಇದೆ ಆದರೆ ಇಲ್ಲಿ ಆ ವ್ಯಕ್ತಿ ಸಾಮಾನ್ಯವಾದಂಥ ವ್ಯಕ್ತಿ ಶ್ರೀರಾಮಕೃಷ್ಣರನ್ನ ಕರೆದು ತಿಂಡಿ ಪದಾರ್ಥಗಳನ್ನು ಕೊಟ್ಟಾಗ ಅತ್ಯಂತ ಆನಂದದಿಂದ ಶ್ರೀರಾಮಕೃಷ್ಣರನ್ನು ಸ್ವೀಕರಿಸಿದರು ಶ್ರೀರಾಮಕೃಷ್ಣರು ಒಮ್ಮೆ ಕಲ್ಕತ್ತೆಗೆ ಚರ್ಚ್ ನೋಡಿ ಅಲ್ಲಿ ಚರ್ಚಿನ ಮುಂದೆ ನಿಂತ್ಕೊಂಡು ಅವ್ರು ಮಾಡ್ತಾ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅದನ್ನೆಲ್ಲ ಅಲ್ಲಿ ಹೊರಗಡೆ ಹೊಸಲಲ್ಲಿ ನಿಂತ್ಕೊಂಡು ನೋಡ್ತಾರೆ ಆಮೇಲೆ ಹೇಳ್ತಾರೆ ಯಾತಕ್ಕೆ ಒಳಗಡೆ ಹೋಗಲಿಲ್ಲ ಅಂತ ಯಾರೋ ಕೇಳಿದಾಗ ಶ್ರೀರಾಮ್ಸರು ನೋಡು ನೋಡು ಆ ಚರ್ಚ್ ಒಳಗಡೆ ಏನಾದರೂ ಹೋಗಿದ್ದರೆ ಆಮೇಲೆ ಕಾಳಿ ದೇವಸ್ಥಾನದ ಒಳಗಡೆ ಬಿಡಲೆ ಬಿಡದೆ ಇದ್ದರೆ ಏನು ಮಾಡಲಿ ಅದಕ್ಕೋಸ್ಕರ ನಾನು ಭಯದಿಂದ ಒಳಗಡೆ ಹೋಗಲಿಲ್ಲ ನನ್ನ ಜಾತಿ ಹೋಯಿತು ಅಂತ ಇವರೇನಾದರೂ ಗಲಾಟೆ ಎಬ್ಬಿಸ್ತಾರೆ ಅನ್ನುವಂಥ ಭಯದಿಂದ ಅಂತ ಮತ್ತೊಂದು ಘಟನೆ ಇದೆ ಕೇಶವಚಂದ್ರ ಸೇನನ ಮನೆಗೆ ಶ್ರೀರಾಮ್ಸರು ಹೋಗ್ತಾರೆ ಅವರ ಮನೆಯಲ್ಲಿ ಹೋಗಿ ಅವರು ಫಲಹಾರವನ್ನು ಊಟವನ್ನು ಎಲ್ಲ ಮಾಡ್ತಾರೆ ಊಟವನ್ನು ಮಾಡಿದ ನಂತರ ಅವರು ಶಿಷ್ಯರಿಗೆ ಹೇಳ್ತಾರೆ ಈ ಬಾಬುರಾಮಿ ಇವರೆಲ್ಲ ಹೋಗಿದ್ರಲ್ಲ ಅವ್ರಿಗೆಲ್ಲ ಮಾಸು ಮಹರ್ಷಿಯ ಅವರಿಗೆಲ್ಲ ಹೇಳ್ತಾರೆ ನೋಡು ನೀವು ಯಾರಿಗೂ ಹೇಳಬೇಡಿ ನಾನು ಕೇಶವ್ ಚಂದ್ರ ಸೇನ ಮನೆಯಲ್ಲಿ ಊಟ ಮಾಡಿದೆ ಅಂತ ಯಾಕೆಂತಂದ್ರೆ ಯಾರು ಅಡುಗೆ ಮಾಡಿದ್ದಾರೆ ಬ್ರಾಹ್ಮಣರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅದೇನಾದರೂ ಗೊತ್ತಾದರೆ ದೇವಸ್ಥಾನದಲ್ಲಿ ಗಲಾಟೆ ಆಗುತ್ತೆ ನನ್ನನ್ನು ಮತ್ತೆ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ಕಾಳಿ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಯಾರಿಗೂ ಹೇಳಬೇಡಿ ಅಂತ ಅವರ ಜೊತೆ ಬಂದಿದ್ದಂಥವ್ರಿಗೆಲ್ಲ ಹೇಳ್ತಾರೆ ಮಾಸು ಮಹಾಶಯ ಶಿಷ್ಯರಿಗೆ ಎಲ್ಲ ಹೇಳ್ತಾರೆ ಸರಿ ಇವರು ಯಾರಿಗೂ ಹೇಳೋದಿಲ್ಲ ಆದರೆ ಮಾರನೇ ದಿವಸ ಶ್ರೀರಾಮಕೃಷ್ಣರು ಆ ಮ್ಯಾನೇಜರ್ ಬರ್ತಾಯಿರ್ತಾನೆ ಭೋಲಾನಾಥ್ ಅಂತ ಆ ಮ್ಯಾನೇಜರ್ ಮತ್ತು ಕೃಷ್ಣ ಇವರೇ ಹೋಗಿ ಹೇಳ್ತಾರೆ ನೋಡು ನೋಡು ನಾನು ಅಲ್ಲಿ ಕೇಶವ್ ಚಂದ್ರ ಸೇನ್ ಮನೆಗೆ ಹೋಗಿದ್ದೆ ಯಾರು ಅಡುಗೆ ಮಾಡಿದ್ರೋ ಗೊತ್ತಿಲ್ಲ ನಾನು ತಿಂದ್ಬಿಟ್ಟೆ ಏನೂ ತೊಂದರೆ ಆಗಲ್ಲ ತಾನೆ ನನಗೆ ಅಂದರೆ ಸತ್ಯವನ್ನು ಮುಚ್ಚಿಡುವಂಥ ಸ್ವಭಾವ ಎಂದೂ ಸಾಧ್ಯ ಇಲ್ಲ ಶ್ರೀರಾಮಕೃಷ್ಣರಿಗೆ ಅಂತಂದರೆ ಒಂದು ಒಳಗೊಂದು ಹೊರಗೊಂದು ಅಂತ ಎಂದೂ ಇಲ್ಲದಂತಹ ವ್ಯಕ್ತಿ ಶ್ರೀರಾಮಕೃಷ್ಣರು ಅವನು ಭೋಲಾನಾಥ್ ಬಹಳ ಶ್ರದ್ಧೆ ಇತ್ತು ಶ್ರೀರಾಮಕೃಷ್ಣರ ಬಗ್ಗೆ ಅವನು ಹೇಳ್ತಾನೆ ಇಲ್ಲ ಇಲ್ಲ ತಾವು ಜ್ವಲಂತ ಅಗ್ನಿ ತಮ್ಮನ್ನು ಯಾವುದೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ನೀವೆಲ್ಲ ಬೇಕಾದರೂ ತಿನ್ಬೋದು ಅಂತ ಭೋಲಾನಾಥ್ ಹೇಳ್ತಾನೆ ಶ್ರೀರಾಮಕೃಷ್ಣರಿಗೆ ಈ ಭೋಲಾನಾಥ್ ಶ್ರೀರಾಮಕೃಷ್ಣರಿಗೆ ಮೈಗೆ ತಿಕ್ಕುವಂಥ ಎಣ್ಣೆಯನ್ನು ಕೊಡ್ತಾ ಇದ್ದ ಅವರಿಗೆ ಮಂಡಿ ನೋವು ಅಥವಾ ಕಾಲಲ್ಲಿ ನೋವು ಬರ್ತಾ ಇದ್ದಾಗ ಈ ಭೋಲನ ಕೆಲವು ಸತಿ ಯಾವುದೋ ಒಂದು ಔಷಧಿ ಎಣ್ಣೆಯನ್ನು ನಾರಾಯಣಿ ಎಣ್ಣೆನೋ ಏನೋ ಹೇಳ್ತಾರೆ ಅದನ್ನು ಶ್ರೀರಾಮಕೃಷ್ಣರು ಅದನ್ನು ಸಪ್ಲೈ ಮಾಡ್ತಾ ಇದ್ದ ಇವರು ದಕ್ಷಿಣೇಶ್ವರನ ಬಿಟ್ಟು ಕಾಳಿ ದೇವಸ್ಥಾನವನ್ನು ಬಿಟ್ಟು ಅಲ್ಲಿ ಕಾಶೀಪುರದಲ್ಲಿ ಶಾಂಪುಕೂರ್ನಲ್ಲಿ ಇದ್ದಾಗಲೂ ಕೂಡ ಅವನ ಹತ್ರ ಹೇಳ್ಕಳಿಸ್ತಾರೆ ನೋಡು ಆ ಭೋಲನ ಹತ್ರ ಹೋಗು ಅವ್ನು ನನಗೆ ಎಣ್ಣೆಯನ್ನು ಕೊಡ್ತಾನೆ ಅಂತ ಅಷ್ಟು ಶ್ರದ್ಧೆ ಇತ್ತು ಶ್ರೀರಾಮಕೃಷ್ಣರ ಬಗ್ಗೆ ಅವನದನ್ನು ಎತ್ತಿಡ್ತಾ ಇದ್ದ ಶ್ರೀರಾಮಕೃಷ್ಣರ ಸೇವೆಗೆ ಅಂತ ಹೀಗೆ ಶ್ರೀರಾಮಕೃಷ್ಣರ ಬಳಿ ಬಂದಂತಹ ಈ ಕೆಲಸದವರು ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಂಥವರು ಇವರೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣರ ಬಗ್ಗೆ ದಿವ್ಯತೆಯ ಬಗ್ಗೆ ಹಲವಾರು ಘಟನೆಗಳ ಮೂಲಕ ಶ್ರೀರಾಮಕೃಷ್ಣವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ರು ಅವರ ಕಸ ಕೋಣೆಯಲ್ಲಿ ಬಂದು ಕಸವನ್ನು ಗುಡಿಸ್ತಾ ಹೆಂಗಸು ಬೃಂದೆ ಆಕೆಯ ಬಗ್ಗೆಯೂ ನಿಮಗೆ ಹೇಳಿದ್ದೇನೆ ಮುಂಚೆ ಆಕೆಯೇ ಶ್ರೀರಾಮಕೃಷ್ಣರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಲು ಶ್ರೀರಾಮಕೃಷ್ಣರ ಬಳಿಗೆ ಇವರೆಲ್ಲ ಕೇಶವಚಂದ್ರ ಸೇನಾಗಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಬಹಳ ವಿದ್ಯಾವಂತರು ದೊಡ್ಡ ದೊಡ್ಡ ಗಾಡಿನಲ್ಲಿ ಆಗಿನ ಕಾಲದಲ್ಲಿ ಕುದುರೆ ಗಾಡಿನಲ್ಲಿ ಬರೋದು ಅಂತಂದರೆ ಬಹಳ ದೊಡ್ಡ ಅಂತಸ್ನವರು ಅಂತ ಆ ಸಾರೋಟು ಆಗಿನ ಕಾಲ್ ಅಂದರೆ ಬಹಳ ಅಲಂಕಾರ ಮಾಡಿರುವಂಥ ಇವತ್ತು ಮೈಸೂರಿನಲ್ಲೂ ನಾವು ಕೆಲವು ನೋಡ್ತೀವಿ ಒಳ್ಳೊಳ್ಳೆ ಸಾರೋಟುಗಳು ಅಂತ ಹೇಳ್ತಾರೆ ಅದರಲ್ಲಿ ಬಂದರು ಅಂತಂದರೆ ಅದೆಲ್ಲ ಬಹಳ ದೊಡ್ಡ ಮನುಷ್ಯರು ಅಂತ ಬ್ರಿಟಿಷರ್ಸ್ ಕಾಲದಲ್ಲಿ ಅದಕ್ಕೆಲ್ಲ ಲ್ಯಾಂಪ್ ಇರೋದು ಮಾಡೋದು ಅಲಂಕಾರ ಎಲ್ಲ ಇರೋದು ಗಾಡಿ ಓಡಿಸೋವನ್ನೇ ಬೇರೆ ಥರ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬರೋವನು ಅದೊಂದು ಅಂತಸ್ತಿನ ಸಂಕೇತವಾಗಿತ್ತು ಆಗ ಅಂಥ ವ್ಯಕ್ತಿಗಳು ಶ್ರೀರಾಮಕೃಷ್ಣರ ಬಳಿಗೆ ಬರ್ತಾರೆ ಮಾಡ್ತಾರೆ ಅದನ್ನೆಲ್ಲ ನೋಡಿ ಆಕೆಗೆ ಬಹಳ ಶ್ರೀರಾಮಕೃಷ್ಣ ಬಳಿ ಬಗ್ಗೆ ಶ್ರದ್ಧೆ ಇರ್ತಾ ಇತ್ತು ಮಾಸ್ತೃ ಮಹಾಶಯ ಬಂದಂತಹ ಮೊದಲನೇ ದಿವಸ ಕೂಡ ಆಕೆಯನ್ನು ಮೊದಲು ಸಂಧಿಸಿದ್ರು ಮಾಸೃ ಮಹಾಶಯ ಆ ಘಟನೆ ನಿಮ್ಗೆ ಗೊತ್ತಿದೆ ಶ್ರೀರಾಮಕೃಷ್ಣರ ಬಗ್ಗೆ ವಿಚಾರಿಸಿದಾಗ ತಾವು ಹೋಗಿ ಅವರನ್ನು ಭೇಟಿ ಆಗ್ಬೋದು ಅಂತ ಮಾಸ್ರು ಮಹಾಶಯ ಕೇಳಿದಾಗ ಅವ್ರು ಓ ಖಂಡಿತ ಹೋಗ್ಬೋದು ಅವರಲ್ಲೇ ಇರ್ತಾರೆ ಕೋಣೆನಲ್ಲಿರ್ತಾರೆ ಯಾರೇನು ಬೇಕಾದರೂ ಮಾತಾಡಿಸ್ತಾರೆ ಅಂತ ಆಮೇಲೆ ಮಾಸೃ ಮಹಾಶೆ ಕೇಳ್ದ ಅವರು ಬಹಳಷ್ಟು ಪುಸ್ತಕ ಓದಿದ್ದಾರೆ ಯಾಕೆಂದ್ರೆ ಪುಸ್ತಕ ಓದಿದ್ರೆ ಮಾತ್ರ ವಿದ್ಯೆ ಇದೆ ಜ್ಞಾನ ಇದೆ ಅಂತ ಮಾಸೃ ಮಹಾಷೆ ಅವನು ಬಹಳಷ್ಟು ಓದಿದ್ದ ಆದ್ದರಿಂದ ಆಗ ಬೃಂದೇ ಇಲ್ಲಿಯೋ ಇಲ್ಲ ಪುಸ್ತಕ ಎಲ್ಲ ಅವ್ರ ಬಾಯಲ್ಲೇ ಇದೆ ಅಂತ ಅಂತಳು ಅಂದರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು ನೋಡಿ ಶ್ರೀರಾಮಕೃಷ್ಣರನ್ನು ಹಾಗೆ ಈ ಬೃಂದೆ ಶ್ರೀರಾಮಕೃಷ್ಣ ಕೋಣೆಯನ್ನೆಲ್ಲ ಸ್ವಚ್ಛ ಮಾಡೋಳು ಶ್ರೀರಾಮಕೃಷ್ಣರ ಕೋಣೆಗೆ ಸಂಜೆ ಹೊತ್ತು ಸಾಂಬ್ರಾಣಿಯನ್ನು ತಂದು ಹಾಕೋಳು ಈ ಥರ ಸೇವೆಗಳನ್ನು ಮಾಡೋಳು ಅಲ್ಲಿದ್ದಂಥ ಕಸವನ್ನೆಲ್ಲ ತೆಗೆಯೋಳು ಆಕೆ ಶ್ರೀರಾಮಕೃಷ್ಣ ಬೆಳಿಗ್ಗೆ ಪ್ರತಿನಿತ್ಯ ಬೆಳಿಗ್ಗೆ ದೇವಸ್ಥಾನಕ್ಕೆ ಕೆಲಸಕ್ಕೆ ಬಂದಾಗ ಶ್ರೀರಾಮಕೃಷ್ಣ ಹಿಂದಿನ ದಿವಸದ ಆ ಪ್ರಸಾದವನ್ನು ಎತ್ತಿಟ್ಟಿರ್ತಾಯಿದ್ರು ಅವಳು ಕೊಡಬೇಕು ಅಂತ ಕೆಲವು ಸತಿ ಯಾರಾದರೂ ಕಲ್ಕತ್ತೆಯ ಭಕ್ತರು ಹೆಚ್ಚಾಗಿ ಬಂದರು ಅಂತಂದರೆ ಆ ಪ್ರಸಾದವನ್ನು ಅವ್ರಿಗೆ ಹಂಚ್ಬಿಡೋರು ಆ ಭಕ್ತರು ಜಾಸ್ತಿ ಜನ ಬಂತು ಅಂದರೆ ಪಾಪ ಆ ಪ್ರಸಾದ ಖಾಲಿ ಆ ಪ್ರಸಾದ ಖಾಲಿ ಆಯಿತು ಅಂತಂದ್ರೆ ಶ್ರೀರಾಮಕೃಷ್ಣರಿಗೆ ಚಿಂತೆ ಶುರು ಆಗೋದು ಈ ಬೃಂದೆ ಮಾರನೇ ದಿವಸ ಬೆಳಿಗ್ಗೆ ಬಂದಾಗ ಪಾಪ ಅವಳು ಹಸ್ಕೊಂಡು ಬಂದಿರ್ತಾಳೆ ಮಾಡಿರ್ತಾಳೆ ಅವಳಿಗೆ ಕೊಡುವಂಥ ಒಂದು ಅಭ್ಯಾಸ ಆಗೋಗಿದೆ ಅವಳದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾಳೆ ಅವಳ ಮನಸ್ಸಿನಲ್ಲಿ ಆಸೆ ಇರುತ್ತೆ ಈ ಪ್ರಸಾದ ಸಿಗಬೇಕು ಅಂತ ಅವಳು ಹಸ್ಕೊಂಡು ಹೋಗ್ತಾಳಲ್ಲ ಅವಳು ಕೋವಾ ಬಂದ್ಬಿಡತ್ತೆ ಅವ್ಳ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಯಾರ ಮನಸ್ಸಿಗೂ ನೋವಾಗಬಾರದು ಅಂತ ಶ್ರೀರಾಮಕೃಷ್ಣರ ಭಾವನೆ ಅದಕ್ಕೆ ಶ್ರೀ ಶ್ರೀಮಾತೆ ಅವ್ರ ಹತ್ರ ಹೋಗೋರು ಶ್ರೀಮಾತೆ ಹತ್ರ ಹೋಗಿ ನೋಡು ನೋಡು ಈ ಥರ ಪ್ರಸಾದ ಎಲ್ಲ ಕೊಟ್ಟುಬಿಟ್ಟಿದ್ದೀನಿ ಇನ್ನೇನೋ ಸ್ವಲ್ಪ ಚಪಾತಿ ಮಾಡು ಅಥವಾ ಚಪಾತಿ ಅಥವಾ ಪೂರಿ ಮತ್ತು ಡಾಲು ಅಥವಾ ಸಬ್ಜಿ ಮಾಡಿಕೊಡು ಅವಳು ಬಂದಾಗ ಅವಳು ಕೊಟ್ಬಿಡ್ತೀನಿ ಸ್ವಲ್ಪ ಶಾಂತ ಆಗ್ತಾಳೆ ಅಂತ ಹೇಳೋರು ಶ್ರೀರಾಮಕೃಷ್ಣರು ಶ್ರೀ ಮಾತೆಗೆ ಹೇಳ್ತಾರೆ ನೋಡು ಯಾರಿಗೂ ನೋವನ್ನು ಉಂಟು ಮಾಡೋದು ಉಂಟು ಮಾಡಬಾರ್ದು ಎಸ್ಪೆಷಲಿ ಯಾರು ಈ ಜಗಳ ಗಂಟೆಗಳಿರ್ತಾರಲ್ಲ ಅವ್ರ ಹತ್ರ ಭಾಳ ಹುಷಾರಾಗಿರಬೇಕು ಅಂತಂತಾರೆ ಶ್ರೀರಾಮಕೃಷ್ಣರು ಅಂದರೆ ಅವ್ಳು ಜಗಳ ಮಾಡೋಳು ಶ್ರೀರಾಮಕೃಷ್ಣರ ಹತ್ರ ಪ್ರಸಾದಕ್ಕೋಸ್ಕರ ಒಳ್ಳೆಯ ಅರ್ಥದಲ್ಲೇ ಶ್ರೀರಾಮಕೃಷ್ಣ ನೀವು ನನಗಿಟ್ಟಿರುವಂಥ ಪ್ರಸಾದ ನನ್ನನ್ನು ಕೀಳಾಗಿ ನೋಡಿ ಬೇರೆಯವ್ರು ಕೊಟ್ಬಿಡ್ತೀರಾ ಅನ್ನುವಂಥ ಭಾವನೆ ಅಂದರೆ ನಾನು ಸೆಕೆಂಡ್ರಿ ಆಗೋದೇ ಆ ಭಕ್ತರು ನಿಮಗೆ ಇಂಪಾರ್ಟೆಂಟ್ ಆಗೋದ್ರು ಅನ್ನೋ ತಂದು ನನಗೂ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅವಳ ಭಾವನೆ ಆ ಬೃಂದೆಗೆ ಹೀಗೆ ಶ್ರೀರಾಮಕೃಷ್ಣರು ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆತನವನ್ನು ಗೌರವಿಸಿ ಅಥವಾ ಗುರುತಿಸಿ ಅವರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಅವರಿಗೆಲ್ಲ ಪ್ರೋತ್ಸಾಹವನ್ನು ನೀಡ್ತಾಯಿದ್ರು ಶ್ರೀರಾಮಕೃಷ್ಣರು ಇದು ಶ್ರೀರಾಮಕೃಷ್ಣರು ನೋಡುವಂಥ ಒಂದು ಅದ್ಭುತವಾದಂಥ ಗುಣ ಪ್ರತಿಯೊಬ್ಬರಿಗೂ ಕೊಡುವಂಥ ಪ್ರೀತಿಯಿಂದ ಅವರನ್ನು ಬದಲಾಯಿಸ್ತಾ ಇದ್ರು ಶ್ರೀರಾಮಕೃಷ್ಣರು ಶ್ರೀಮಾತೆಯ ಜೀವನದಲ್ಲಂತೂ ಇದನ್ನು ನಾವು ಬಹಳಷ್ಟು ನೋಡ್ತೇವೆ ಶ್ರೀಮಾತೆ ಯಾರನ್ನೂ ಕಡೆಗಣಿಸ್ತಾ ಇರಲಿಲ್ಲ ನೋಡಿ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಗೌರವ ನೋಡ್ತಾಯಿದ್ರು ಪ್ರೀತಿಯಿಂದ ಅವರಲ್ಲಿ ಬದಲಾವಣೆಯನ್ನು ತರ್ತಾಯಿದ್ರು ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಕೂಡ ತಮ್ಮ ಆ ಜಾಗದಲ್ಲಿ ಇದ್ದಂತಹ ವಾಚ್ಮ್ಯಾನ್ ಇರ್ಬೋದು ಕಸ ಗುಡಿಸೋನೇ ಇರ್ಬೋದು ಕಸ ಗುಡಿಸ್ತಾ ಇದ್ದಂಥ ಹೆಂಗಸ್ ಇರ್ಬೋದು ಅಥವಾ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಪೂಜಾರಿಗಳಿರ್ಬೋದು ಪ್ರತಿಯೊಬ್ಬರಲ್ಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಬದಲಾವಣೆಯನ್ನು ತಂದಿದ್ದರು ಶ್ರೀರಾಮಕೃಷ್ಣರು ಪ್ರೀತಿಯಿಂದ ಮತ್ತು ತಮ್ಮ ಈ ಅದ್ಭುತವಾದಂತಹ ಲೀಲೆಗಳ ಮೂಲಕ ಅವರಿಗೆ ಇದನ್ನ ತೋರಿಸ್ತಾ ಇದ್ರು ಶ್ರೀರಾಮಕೃಷ್ಣರ ಬಳಿಗೆ ಬಂದಂತಹ ಪಂಡಿತರು ಗುರುಗಳು ಅವರಲ್ಲೂ ಕೂಡ ಶ್ರೀರಾಮಕೃಷ್ಣರು ಬದಲಾವಣೆಯನ್ನು ತರ್ತಾ ಇದ್ರು ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ ಗುರುವಿನ ಬಳಿ ಶಿಷ್ಯ ಕಲಿಯೋದಕ್ಕೆ ಅಂತ ಹೋಗ್ತಾನೆ ಗುರುವಿನಿಂದ ಆಧ್ಯಾತ್ಮಿಕ ಪ್ರಗತಿಯನ್ನ ಹೊಂದತಾನೆ ಗುರು ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಉನ್ನತವಾದಂಥ ಆಧ್ಯಾತ್ಮಿಕ ಅನುಭೂತಿಯನ್ನ ಗುರು ಕರುಣಿಸ್ತಾನೆ ಆದರೆ ಶ್ರೀರಾಮಕೃಷ್ಣರ ವಿಚಾರದಲ್ಲಿ ಅದಕ್ಕೆ ವ್ಯತಿರೇಕ ನೋಡ್ತೇವೆ ಗುರುಗಳಿಂದ ಕಲಿಯೋವರು ಆದರೆ ತಮ್ಮ ಸಾಧನೆಯ ಮೂಲಕ ತಮ್ಮ ಈ ಅನುಭೂತಿಗಳ ಮೂಲಕ ಗುರುವಿಗೂ ಕೂಡ ಅವರು ಹೊಸ ಮಾರ್ಗವನ್ನು ಅವರನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ದೃಷ್ಟಿ ಶ್ರೀರಾಮಕೃಷ್ಣರಿಗಿತ್ತು ಅವರ ಅನುಭೂತಿ ಆ ಇತ್ತು ತೋತಾಪುರಿ ಅದ್ವೈತ ಸಾಧನೆಯನ್ನು ಮಾಡಿದಂಥ ತೋತಾಪುರಿ ಅವರಿಗೆ ಕೇವಲ ಬ್ರಹ್ಮವೇ ಸತ್ಯ ಜಗತ್ತು ಮಿಥ್ಯ ಅಂತ ನಿಶ್ಚಯವಾಗಿ ಒತ್ತಿದ್ದಂಥ ಈ ತೋತಾಪುರಿ ವೇದಾಂತ ಸಾಧನೆಯನ್ನು ಮಾಡಿದಂಥವ್ರು ಸಮಾಧಿಯ ಅನುಭವವನ್ನು ಪಡ್ಕೊಂಡಂಥವ್ರು ನಿರ್ಗುಣ ನಿರಾಕಾರ ಬ್ರಹ್ಮನ ಅನುಭೂತಿಯನ್ನು ನಿರ್ವಿಕಲ್ಪ ಸಮಾಧಿಯಲ್ಲಿ ಪಡ್ಕೊಂಡಿದ್ದಂಥವ್ರು ಆದರೆ ಈ ಜಗತ್ತು ಅಥವಾ ಈ ದೇವರು ಈಶ್ವರ ಈ ಕಾಳಿ ಇದರಲ್ಲ ನಂಬಿಕೆ ಇರಲಿಲ್ಲ ಅಂದರೆ ದೇವರು ಸಾಕಾರನೂ ಆಗಬಹುದು ಅನ್ನುವಂಥ ವಿಚಾರವನ್ನು ಸಂಪೂರ್ಣವಾಗಿ ನಂಬ್ತಾ ಇರಲಿಲ್ಲ ತೋತಾಪುರಿ ಆದರೆ ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಶ್ರೀರಾಮಕೃಷ್ಣರು ಅವರಿಂದ ವೇದಾಂತದ ವಿಚಾರವನ್ನು ಕಲಿತು ಅವರಿಗೂ ಕೂಡ ನಿರ್ವಿಕಲ್ಪ ಸಮಾಧಿ ಆದಾಗ ಶ್ರೀರಾಮಕೃಷ್ಣರಿಗೆ ಆಗ ತೋತಾಪುರಿ ಅದ್ಭುತವನ್ನು ನೋಡಿದ ಕೇವಲ ಮೂರೇ ದಿವಸದಲ್ಲಿ ಶ್ರೀರಾಮಕೃಷ್ಣರು ಅಂಥ ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಪಡೆದರು ದೀರ್ಘಕಾಲ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನರಾಗ್ಬಿಟ್ರು ತೋತಾಪುರಿ ಆಶ್ಚರ್ಯಪಡ್ತೇನೆ ನಾನು ನಲವತ್ತು ವರ್ಷ ಸಾಧನೆಯನ್ನು ಮಾಡಿ ಗಳಿಸಿದಂಥ ಈ ನಿರ್ವಿಕಲ್ಪ ಸಮಾಧಿಯನ್ನು ಕೇವಲ ಮೂರು ದಿವಸದಲ್ಲಿ ಈ ವ್ಯಕ್ತಿ ಸಾಧಿಸ್ಬಿಟ್ನಲ್ಲ ಎಂಥ ಒಂದು ಮನಸ್ಸು ಎಂಥ ಒಂದು ಪವಿತ್ರತೆ ಅಂತ ತೋತಾಪುರಿ ಅಚ್ಚರಿ ಪಡ್ತಾನೆ ಈ ತೋತಾಪುರಿ ಶ್ರೀರಾಮಕೃಷ್ಣರ ವ್ಯಾಮೋಹಕ್ಕೆ ಬಿದ್ದು ಅವರ ಪ್ರೀತಿಯ ನಡತೆಯಿಂದ ಹೆಚ್ಚು ದಿವಸ ಅಲ್ಲಿ ದಕ್ಷಿಣೇಶ್ವರದಲ್ಲಿ ಉಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾಮಾನ್ಯವಾಗಿ ವೇದಾಂತಿಗಳು ಅಥವಾ ಸನ್ಯಾಸಿಗಳು ಇಂಥ ಸನ್ಯಾಸಿಗಳು ಒಂದು ಜಾಗದಲ್ಲಿ ಮೂರು ದಿವಸಕ್ಕಿಂತ ಹೆಚ್ಚು ಉಳಿಬಾರ್ದು ಅಂತ ನಿಯಮ ಇದೆ ಹೆಚ್ಚು ಉಳ್ಕೊಂಡ್ರೆ ಅಲ್ಲಿನ ಸೌಕರ್ಯಕ್ಕೆ ಆ ವ್ಯವಸ್ಥೆಗೆ ಅವರಲ್ಲಿ ವ್ಯಾಮೋಹ ಉಳ್ಕೊಂಡ್ಬಿಡುತ್ತೆ ಅಲ್ಲಿಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅಂತ ಸಾಮಾನ್ಯವಾಗಿ ಮೂರು ದಿವಸಕ್ಕಿಂತ ಹೆಚ್ಚಾಗಿ ಎಲ್ಲೂ ಉಳ್ಕೊಳ್ಳೋದಿಲ್ಲ ಇಲ್ಲಿ ತೋತಾಪುರಿ ಹೆಚ್ಚು ದಿನ ಉಳ್ಕೊತಾ ಇರ್ತಾರೆ ತಿಂಗಳ ಗಟ್ಟಲೆ ಉಳ್ಕೊಳೋದಕ್ಕೆ ಶುರು ಮಾಡ್ತಾರೆ ಶ್ರೀರಾಮಕೃಷ್ಣರ ಪ್ರೀತಿಯ ನಡತೆಯಿಂದ ಮತ್ತು ಅವರು ಹಾಡ್ತಾ ಇದ್ದಂಥ ಭಜನೆಗಳನ್ನು ಕೇಳ್ತಾ ಮಾಡ್ತಾ ನಿಧಾನವಾಗಿ ಅವರಲ್ಲಿ ಆ ಪರಿವರ್ತನೆ ಬರೋದಕ್ಕೆ ಶುರುವಾಗುತ್ತೆ ಇಷ್ಟೊಂದು ಕಾಳಿ ಕಾಳಿ ಅಂತೆಲ್ಲ ಹೇಳ್ತಾನಲ್ಲ ನಿರ್ವಿಕಲ್ಪ ಸಮಾಧಿ ಆದ ನಂತರ ಕೂಡ ಇಷ್ಟೊಂದು ಭಜನೆಯನ್ನು ಮಾಡೋದಾಗಲಿ ದೇವಸ್ಥಾನಕ್ಕೆ ಹೋಗೋದು ಆ ತಾಯಿಯ ಬಗ್ಗೆ ಅಷ್ಟೊಂದು ಶ್ರದ್ಧೆ ಶ್ರೀರಾಮಕೃಷ್ಣರು ಇವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ ಶ್ರೀರಾಮಕೃಷ್ಣರು ಭಜನೆಯನ್ನು ಮಾಡುವಾಗ ಯಾವಾಗಲೂ ಚಪ್ಪಾಳೆಯನ್ನು ತಟ್ಕೊಂಡು ಭಜನೆ ಮಾಡೋರು ಶ್ರೀರಾಮಕೃಷ್ಣ ಹೇಳ್ತಾರೆ ಚಪ್ಪಾಳೆಯನ್ನು ತಟ್ತಾ ದೇವರ ನಾಮ ಸಂಕೀರ್ತನೆ ಮಾಡಿದ್ರೆ ಭಗವಂತನ ನಾಮ ಜಪವನ್ನು ಮಾಡಿದ್ರೆ ಪಾಪಗಳೆಲ್ಲ ಹಾರೋಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಕೈ ಚಪ್ಪಾಳೆ ತಡ್ತಾ ಜಪವನ್ನು ಮಾಡ್ತಾ ಇದ್ದಾಗ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾಗ ತೋತಾಪುರಿ ತಮಾಷೆ ಮಾಡೋನು ಏನು ನೀನು ಚಪಾತಿ ತಟ್ತಾ ಇದೀಯಾ ಅಂತ ಇಟ್ಟು ತಟ್ತಾ ಇದೆಯಾ ಚಪಾತಿ ಮಾಡ್ತೀಯಾ ಅಂತ ಕೇಳೋರು ಆ ಥರ ಒಂದು ಅಶ್ರದ್ಧಿತ್ತು ಈ ಸಾಕಾರ ಸಾಧನೆಯ ಬಗ್ಗೆ ಭಕ್ತಿಯ ಬಗ್ಗೆ ಜ್ಞಾನವೇ ಉತ್ತಮ ಅಂತ ತೋತಾಪುರಿಗೆ ಶ್ರೀರಾಮಕೃಷ್ಣರು ಅವರೊಂದು ಬೈಯೋರು ಥೂ ನಿನಗೇನು ಗೊತ್ತಿಲ್ಲ ಹೋಗಂತ ಗುರುವಿನ ಬಗ್ಗೆ ಈ ಥರ ಎಲ್ಲ ಮಾತಾಡೋರು ಸಾಲ ಅಂತ ಬೆಂಗಾಲಿನಲ್ಲಿ ಸಾಲ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಸರಿಯಾದಂಥ ಅರ್ಥ ಇಲ್ಲ ಅಂದರೆ ಸಾಲ ಅಂತಂದರೆ ಅಳಿಯ ಅಂತಂದರೆ ಮನೆ ದೋಚು ಸಾಲ ಅಳಿಯ ಅಲ್ಲ ಭಾವಮಯ ಅಂದರೆ ಮನೆಯನ್ನು ಮನೆಯಲ್ಲಿರುವಂಥ ವಸ್ತುಗಳನ್ನೆಲ್ಲ ದೋಸಿ ಅದನ್ನು ಮನೆಯಲ್ಲಿ ಅಥವಾ ಸಂಸಾರದಲ್ಲಿ ತರುವಂಥ ಎಡವಟ್ಟುಗಳಿಗೆಲ್ಲ ಈ ಭಾಮೈದಾನೆ ಕಾರಣ ಅಂತ ಆ ರೀತಿಯಲ್ಲೇ ಅದಕ್ಕೆ ಅದು ಬೈಗಳದ ಒಂದು ಶಬ್ದ ಸಾಲ ಅಂತಂದರೆ ಇಲ್ಲಿ ಶ್ರೀರಾಮಕೃಷ್ಣರು ಈ ಥರ ತೋತಾಪುರಿ ತಮಾಷೆ ಮಾಡ್ತಾ ಇದ್ದಾಗ ಬೈಯೋರು ಆಮೇಲೆ ತೋತಾಪುರಿಗೆ ನಿಮಗೆಲ್ಲ ಘಟನೆ ಗೊತ್ತಿದೆ ಮೈ ಸರಿ ಇಲ್ಲದೇ ಇದ್ದಾಗ ಹೊಟ್ಟೆ ಬೇನೆ ಶುರುವಾದಾಗ ಶ್ರೀರಾಮಕೃಷ್ಣರು ಮಾಡಿದಂಥ ಅದ್ಭುತ ಪವಾಡದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹೀಗೆ ತೋತಾಪುರಿಯಲ್ಲೂ ಕೂಡ ಬದಲಾವಣೆಯನ್ನು ತಂದಂಥವ್ರು ಭೈರವಿ ಬ್ರಾಹ್ಮಣಿ ಆಕೆ ಕೂಡ ಶ್ರೀರಾಮಕೃಷ್ಣ ಬಳಿಗೆ ಬಂದು ಶ್ರೀರಾಮಕೃಷ್ಣರಿಗೆ ನಾನಾ ತಾ ತಾಂತ್ರಿಕ ಪ್ರಕ್ರಿಯೆಗಳಲ್ಲಿ ಅವರನ್ನು ತೊಡಗಿಸಿ ಮಾಡಿ ಎಲ್ಲ ವಿದ್ಯೆಗಳನ್ನು ನಮ್ಮ ತಂತ್ರದ ಇರುವಂಥ ತಂತ್ರದಲ್ಲಿರುವಂಥ ಮತ್ತು ವೈಷ್ಣವ ಧರ್ಮದಲ್ಲಿರುವಂಥ ಎಲ್ಲ ಸಾಧನೆಗಳನ್ನು ಹೇಳ್ಕೊಟ್ಟಂಥವಳು ಭೈರವಿ ಬ್ರಾಹ್ಮಣಿ ಆ ಕಡೆ ತಂತ್ರದಲ್ಲಿ ಮತ್ತು ಈ ಕಡೆ ವೈಷ್ಣವ ತಂತ್ರ ಎರಡೂ ಪದ್ಧತಿಗಳಲ್ಲಿ ಬಹಳಷ್ಟು ಪಳಗಿದ್ದಂಥವಳು ಭೈರವಿ ಬ್ರಾಹ್ಮಣಿ ಅಸಾಧ್ಯವಾದಂಥ ಸಾಧಿಕೆ ಆಕೆ ಶ್ರೀರಾಮಕೃಷ್ಣನೆಲ್ಲ ಹೇಳಿಕೊಟ್ಟು ಅಂಥ ಒಬ್ಬ ಅದ್ಭುತವಾದಂತಹ ಸಾಧಕನನ್ನು ನೋಡೇ ಇಲ್ಲ ಅಂತ ಭೈರವಿ ಬ್ರಾಹ್ಮಣಿ ಹೇಳ್ತಾಳೆ ಯಾವುದರಲ್ಲೂ ಒಂದು ದಿವಸಕ್ಕಿಂತ ಹೆಚ್ಚಾಗಿ ಸಮಯ ಬೇಕಾಗ್ತಿರಲಿಲ್ಲ ಶ್ರೀರಾಮಕೃಷ್ಣರಿಗೆ ಒಂದು ಸಾಧನೆಯನ್ನು ತಗೊಂಡು ಇಡೀ ಜೀವನ ಮಾಡಬೇಕಾಗಿರುವಂಥ ಸಾಧನೆಯನ್ನು ಕೇವಲ ಒಂದು ದಿವಸದಲ್ಲಿ ಶ್ರೀರಾಮಕೃಷ್ಣರು ಸಾಧಿಸ್ಬಿಡ್ತಾಯಿದ್ರು ಅಷ್ಟು ಕ್ಲಿಷ್ಟವಾಗಿರುವಂತಹ ಸಾಧನೆಗಳನ್ನು ಅಂತಂದರೆ ನರಮಾಂಸವನ್ನು ತಿನ್ನುವಂಥದ್ದು ಇವೆಲ್ಲ ನೀವು ನೋಡಿದ್ರೆ ಲೀಲಾ ಪ್ರಸಂಗದಲ್ಲಿ ಶ್ರೀ ಇವರು ಸ್ವಾಮಿ ಶಾರದಾನಂದರು ಅಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ ಈ ತಾಂತ್ರಿಕ ಸಾಧನೆಗಳಲ್ಲಿ ಎಲ್ಲ ಥರದ ಅಸಹ್ಯಗಳನ್ನು ನಾವು ಗೆಲ್ಲಬೇಕು ಅಂತ ಅದನ್ನೆಲ್ಲ ಓದಿದ್ರೆ ಈ ಥರ ಸಾಧನೆ ಮಾಡೋದಕ್ಕೆ ಸಾಧ್ಯನಾ ಅಂತ ನಮ್ಗೆ ಅನಿಸ್ಬಿಡುತ್ತೆ ಹ್ಞೂ ಅಂಥ ಹೇಸಿಗೆಯನ್ನು ತಿನ್ನುವಂಥದ್ದು ಯಾವುದೇ ರೀತಿಯಲ್ಲಿ ಅಸಹ್ಯ ಇರಬಾರದು ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಇರಬಾರ್ದು ಎಲ್ಲವನ್ನೂ ಗೆಲ್ಲಬೇಕು ಅನ್ನುವಂಥದ್ದು ಅಂತಂದರೆ ಸುಮ್ಮನೆ ಮಾಡೋದಕ್ಕೆ ಅಂತಲ್ಲ ಅದನ್ನು ವಿಚಾರಪೂರ್ಣವಾಗಿ ಮಾಡಿ ಅದರಿಂದ ಮನಸ್ಸನ್ನು ಸಂಪೂರ್ಣವಾಗಿ ಮೇಲಕ್ಕೆ ತಗೊಂಡು ಹೋಗಬೇಕು ಅಂತ ಇದನ್ನೆಲ್ಲ ಶ್ರೀರಾಮಕೃಷ್ಣರು ಮಾಡಿದರು ಮದ್ಯವನ್ನು ತಗೊಳ್ಳೋದು ಈ ಥರ ಅಂದರೆ ಬಾ ಕೇವಲ ಬಾಯಿ ಮುಟ್ಟಿಸ್ಕೊಳ್ಳೋರು ಶ್ರೀರಾಮಕೃಷ್ಣ ಅಷ್ಟೇ ಆದರೆ ಅದರಿಂದನೇ ಅವರಿಗೆ ಆ ಸಮಾಧಿಯ ಅನುಭೂತಿಯಾಗ್ತಾ ಇತ್ತು ಈ ಪ್ರಕ್ರಿಯೆಗಳ ಮೂಲಕ ಹೀಗೆ ಇದನ್ನೆಲ್ಲ ಹೇಳ್ಕೊಟ್ಟಂಥ ಅದಕ್ಕೆ ಬೇಕಾಗುವಂಥ ಎಲ್ಲ ಆಯೋಜನೆಯನ್ನು ಮಾಡ್ತಾ ಪ್ರತಿಯೊಂದನ್ನು ಈ ವಸ್ತುಗಳನ್ನೆಲ್ಲ ಶೇಖರಿಸಿ ಮಾಡಿ ತಂದಿಟ್ಟು ಶ್ರೀರಾಮಕೃಷ್ಣ ಅದರ ಹಿನ್ನೆಲೆಯಲ್ಲಿರುವಂಥ ತತ್ವವನ್ನು ವಿವರಿಸಿ ಶ್ರೀರಾಮಕೃಷ್ಣ ಮೂಲಕ ಇದನ್ನೆಲ್ಲ ಮಾಡಿಸುವಂಥದ್ದು ಭೈರವಿ ಬ್ರಾಹ್ಮಣಿ ನೋಡಿ ಎಷ್ಟು ಪಾಪ ಕಷ್ಟಪಟ್ಟು ಮಾಡಿದ ಹಲವಾರು ತಿಂಗಳುಗಳ ಕಾಲ ಈ ಎಲ್ಲ ಸಾಧನೆಗಳನ್ನು ಶ್ರೀರಾಮಕೃಷ್ಣ ಮೂಲಕ ಮಾಡಿಸಿದ್ದಾಳೆ ಶ್ರೀ ರಾಮಕೃಷ್ಣರು ಇದನ್ನೆಲ್ಲವನ್ನು ಯಾತಕ್ ಮಾಡಿದ್ರು ಅಂತ ಪ್ರಶ್ನೆ ಬರತ್ತೆ ಯಾತಕ್ಕೆ ಇದೆಲ್ಲ ಮಾಡಬೇಕಾಗಿತ್ತು ತತ್ವವನ್ನು ಅರ್ಥಕೊಂಡ್ಬಿಟ್ಟಿದ್ರೆ ಸಾಕಾಗ್ತಿತ್ತು ಅಲ್ಲ ಅಭ್ಯಾಸ ಯಾತಕ್ಕೆ ಮಾಡಬೇಕಾಗಿತ್ತು ಇವೆಲ್ಲ ಹೇಯವಾದಂಥ ಅಭ್ಯಾಸ ಸುಮ್ಮನೆ ತತ್ವವನ್ನು ತಿಳ್ಕೊಂಡ್ರೆ ಸಾಕು ಥಿಯರಿಗೆ ಗೊತ್ತಿದ್ದರೆ ಸಾಕು ಪ್ರಾಕ್ಟಿಕಲ್ ಯಾತಕ್ಕೆ ಶ್ರೀರಾಮಕೃಷ್ಣ ಈ ಪ್ರಾಕ್ಟೀಸನ್ನು ಕೂಡ ಮಾಡಿ ಇದರ ಮೂಲಕ ಕೂಡ ನಾವು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋಬೋದು ಮನಸ್ಸನ್ನು ಶುಭ್ರವಾಗಿ ಇಟ್ಕೋಬೋದು ಅದೇ ಭಗವಂತನ ಸ್ವರೂಪವನ್ನು ಎಲ್ಲದರಲ್ಲೂ ನೋಡಬಹುದು ಅಂತ ಯಾಕೆಂತಂದರೆ ಆ ಪರಬ್ರಹ್ಮ ವಸ್ತು ಎಲ್ಲದರಲ್ಲೂ ಇದೆ ಅಂತಂದರೆ ಹಾಗಾದರೆ ಅದರಲ್ಲೂ ಇರಬೇಕು ಯಾವುದನ್ನು ನಾವು ತಿರಸ್ಕಾರ ಮಾಡ್ತೀವೋ ಅದರಲ್ಲೂ ಇರಬೇಕಲ್ಲ ಅದರಲ್ಲೂ ಕೂಡ ಭಗವಂತನ ಸಾನಿಧ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯವಾದರೆ ಅಂತ ಹೀಗೆ ಈ ಭೈರವಿ ಬ್ರಾಹ್ಮಣಿಗೆ ನಿಧಾನವಾಗಿ ಶ್ರೀರಾಮಕೃಷ್ಣರಲ್ಲಿ ಆ ಪ್ರೀತಿಯಿಂದ ತನ್ನ ಸ್ವಂತ ಮಗನಂತೆ ಶ್ರೀರಾಮ್ಸರನ್ನು ನೋಡಿ ಅವರನ್ನು ಪಾಲಿಸ್ತಾ ಇದ್ದಿದ್ದರಿಂದ ಅವರ ಸಾಧನೆಯಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ನಿಧಾನವಾಗಿ ಶ್ರೀರಾಮ್ಸರ ಬಗ್ಗೆ ಆಕೆಗೂ ಕೂಡ ವ್ಯಾಮೋಹ ಬರೋಕ್ಕಾಯ್ತು ಅಂದರೆ ನನ್ನ ಮಾತನ್ನು ಮಾತ್ರ ಕೇಳಬೇಕು ಬೇರೆ ಯಾರನ್ನು ಕೇಳಬಾರ್ದು ತೋತಾಪುರಿ ಬಂದಾಗ ಆಕೆಗೆ ಅಸೂಯೆ ಬಂತು ಇಲ್ಲ ಇಲ್ಲ ನೀನು ಆ ಥರ ಎಲ್ಲ ಸಾಧನೆ ಏನು ಮಾಡಬಾರ್ದು ಕೇವಲ ನಾನು ಹೇಳಿಕೊಟ್ಟಿದ್ದನ್ನು ಮಾತ್ರ ಕೇಳಬೇಕು ಒಬ್ಬ ಗುರುವನ್ನು ಇಟ್ಕೋಬೇಕು ಮಾಡಬೇಕು ನೀನು ಸಾಧನೆ ಏನು ಮಾಡಬೇಕು ಅದೆಲ್ಲ ಸರಿ ಇಲ್ಲ ತಂತ್ರವೇ ಸರಿ ಈ ವೈಷ್ಣವ ತಂತ್ರನೇ ಸರಿ ಹಾಗೆ ಆಕೆ ತೋತಾಪುರಿ ಹತ್ರ ಹೋಗೋದಕ್ಕೆ ಬಿಡಲಿಲ್ಲ ಶ್ರೀರಾಮಕೃಷ್ಣನ ಅವಳನ್ನು ಉಲ್ಲಂಘಿಸಿ ಆಕೆಯ ನಿಯಮ ಆಕೆಯ ಗುರುವಿನ ಮಾತನ್ನು ಕೇಳಿದೆ ಶ್ರೀರಾಮಕೃಷ್ಣರು ತೋತಾಪುರಿ ಹತ್ರ ಹೋಗಿ ಸಾಧನೆಯನ್ನು ಮಾಡಿದೆ ನೋಡೋ ಆ ಥರ ಎಲ್ಲ ಹೇಳಬೇಡ ತಾಯಿ ನಾನು ಹೇಳಿದಾಳೆ ಅವಳು ಆತ ತೋತಾಪುರಿ ನನಗೋಸ್ಕರ ಬಂದಿದ್ದಾನೆ ನನಗೆ ಹೇಳ್ಕೊಡೋದಕ್ಕೆ ಅಂತಲೇ ತಾಯಿ ಅವನನ್ನು ಕಳ್ಸಿಕೊಟ್ಟಿದ್ದಾಳೆ ಆದ್ದರಿಂದ ನಾನು ಇದು ಮಾಡೇ ಮಾಡ್ತೀನಿ ಅಂತ ಶ್ರೀರಾಮ್ಸರ ದಿಟ್ಟವಾದಂಥ ಇದು ನಿರ್ಧಾರ ಇತ್ತಲ್ಲ ಯಾರೂ ಅಲ್ಲಾಡಿಸೋಕ್ಕಾಗ್ತಿರ್ಲಿಲ್ಲ ಅವ್ರು ಒಂದ್ಸತಿ ತೀರ್ಮಾನ ಮಾಡಿದ್ರು ಅಂತಂದ್ರೆ ಆಮೇಲೆ ಶಾರದಾ ದೇವಿಯನ್ನು ನೋಡಿ ಶ್ರೀ ಭೈರವಿ ಭ್ರಮಣೆಗೆ ಇಲ್ಲ ಇಲ್ಲ ಇದೆಲ್ಲ ಸರಿಯಲ್ಲ ಆಕೆ ಬರಬಾರ್ದು ನಿನ್ನ ಕೋಣೆಗೆ ಹಾಗೆ ಶ್ರೀರಾಮ್ಸರ ಅರ್ಥ ಮಾಡ್ಕೊಳೋಕ್ಕಾಗಲಿಲ್ಲ ಅಥವಾ ಶಾರದ ದೇವಿಯ ಬಗ್ಗೆಯೂ ಆಕೆಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಶಾರದಾ ದೇವಿಯೂ ಬಯೋದಕ್ಷಿರು ಮಾಡಿದ್ರು ನೀನು ಆ ಥರ ಕೋಣೆಗೆಲ್ಲ ಹೋಗಬಾರ್ದು ಹಾಗೆ ಹೇಗೆ ಅಂತ ಶ್ರೀರಾಮಕೃಷ್ಣರು ಆಗ ಅರ್ಥ ಮಾಡ್ಕೊಂಡ್ರು ಇವಳು ಹೆಚ್ಚು ಕಾಲ ಇದ್ದರೆ ಇಲ್ಲಿ ತೊಂದರೆ ಆಗುತ್ತೆ ನನ್ನ ಜೀವನಕ್ಕೆ ತೊಂದರೆ ಆಗುತ್ತೆ ಮತ್ತು ಶಾರದಾ ದೇವಿ ಅಂಥ ವ್ಯಕ್ತಿ ಆಕೆಗೆ ಅರ್ಥ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಅವಳಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಅಲ್ಲಿಂದ ಮೆತ್ತಿಗೆ ಹಾಗೂ ಹೀಗೂ ಗಲಾಟೆ ಆಯಿತು ಕಳಿಸ್ಕೊಟ್ರು ಶ್ರೀರಾಮಕೃಷ್ಣ ಹೀಗೆ ಶ್ರೀರಾಮಕೃಷ್ಣರ ಸಾಧನೆಯಲ್ಲಿ ಯಾರ್ಯಾರು ತೊಂದರೆ ಕೊಡ್ತಾಯಿದ್ರು ಶ್ರೀ ಮಾತೆ ಅಥವಾ ದೇವಿ ಕಾಳಿ ಎಲ್ಲರೂ ಆ ಕಡೆ ಈ ಕಡೆ ಕಳಿಸ್ಬಿಡೋಳು ನೋಡಿ ಇದು ಶ್ರೀರಾಮಕೃಷ್ಣನೇ ಒಂದು ಕಡೆ ಹೇಳ್ತಾರೆ ನಮ್ಮ ಮನಸ್ಸು ಆ ಭಕ್ತಿಯಲ್ಲಿ ನೆಲೆ ನಿಂತರೆ ಅಥವಾ ಭಗವಂತನಲ್ಲಿ ಸಂಪೂರ್ಣವಾದಂಥ ಶ್ರದ್ಧೆ ನಮಗೆ ಬಂದರೆ ಭಗವಂತನೇ ಅಥವಾ ನಮ್ಮ ಇಷ್ಟ ದೇವತೆಯೇ ನಮಗೆ ಎಲ್ಲ ರೀತಿಯ ಸೌಕರ್ಯವನ್ನು ಸಹಾಯವನ್ನು ನಮ್ಮ ಸಾಧನೆಯಲ್ಲಿರುವಂಥ ಅಡಚಣೆಗಳನ್ನು ತೆಗೆದುಹಾಕ್ಬಿಡ್ತಾನೆ ನಮ್ಮ ಸಾಧನೆಗೆ ಸರಿಯಾದಂಥ ಮಾರ್ಗವನ್ನು ಅವನೇ ತೋರಿಸ್ಕೊಡ್ತಾನೆ ಎಲ್ಲ ಅಡಚಣೆಗಳನ್ನು ಅವನು ಸರಿ ಮಾಡಿಕೊಡ್ತಾನೆ ಅಂತ ಶ್ರೀರಾಮಕೃಷ್ಣ ಜೀವನದಲ್ಲಿ ಹಲವಾರು ಘಟನೆಗಳ ಮೂಲಕ ನಾವು ಇದನ್ನು ನೋಡ್ತೇವೆ ಹೃದಯ ಇರಬಹುದು ಅಥವಾ ಈ ಭೈರವಿ ಬ್ರಾಹ್ಮಣಿ ಇರಬಹುದು ಇವರೆಲ್ಲರೂ ಕೂಡ ಯಾರ್ಯಾರು ಶ್ರೀರಾಮಕೃಷ್ಣರ ಸಾಧನೆಗೆ ತೊಂದರೆ ಕೊಡೋದಕ್ಕೆ ಬಂದರೂ ನಂತರದ ಸಾಧನೆಗಳಿಗೆ ಅವ್ರನ್ನೆಲ್ಲ ಶ್ರೀ ಕಾಳಿ ಯಾವ ರೀತಿಯಲ್ಲಿ ಅಲ್ಲಿಂದ ದೇವಸ್ಥಾನದಿಂದ ಆಗಲಿ ಅಥವಾ ಶ್ರೀರಾಮಕೃಷ್ಣರ ಜೀವನದಿಂದ ಪಕ್ಕಕ್ಕೆ ಸರಸ್ಬಿಟ್ಲು ಅನ್ನೋದನ್ನು ನಾವು ನೋಡ್ತೇವೆ ದ ದಯಾಳು ಪ್ರಭು ಪರಮ ದಯಾಳು ದಯಾಳು ಪ್ರಭು ಪರಮ ದಯಾಳು ರಾಮಕೃಷ್ಣ ಪ್ರಭು ಪರಮ ಪ್ರಭು ಪರಮ ದಯಾಳುಮ ದಯಾಳು ಪ್ರಭು ಪರಮ ದಯಾಳು ರಾಮಕೃಷ್ಣ ಪ್ರಭು ಪರಮ ದಯಾಳು ಳು ಮಾತೆಮ ಕೃಪಾಳು ಶ್ರೀ ಮಾತೆ ಶಾರದಾ ಪರಮ ಕೃಪಾಳು ಪರಮ ಕೃಪಾಳು ಮಾತೆ ಪರಮ ಕೃಪಾಳು ಶ್ರೀ ಮಾತೆ ಶಾರದಾ ಪರಮ ಕೃಪಾಳು ಕರುಣಾ ಸಾಗರ ಯುಗ ಅವತಾರನೆ ಯುಗ ಅವತಾರನೆ ನಮ್ಮ ದಾಟಿ ಸೋ ಅಂಬಿಗ ನೀನೆ ಕರುಣಾ ಸಾಗರ ಯುಗ ಅವತಾರೇ ನಮ್ಮನು ದಾಟಿಸೋ ಅಂಬಿಗ ನೀನೆ ದಳು ಪ್ರಭು ಪರಮ ದಯಾಳು ರಾಮಕೃಷ್ಣ ಪ್ರಭು ಪರಮ ದಯಾಳುಮ ದಯು ಪ್ರಭು ಪರಮ ದಯಾಳು ಓ ಶಾಂತಾಂತ ಶಾಂತಿ ಹರಿ ಓ ತತ್ಸರಾಮರ್ಪಣಮಸ್ತು